ಿಗಣನಾಥದೇ ಚಿತ್ಪದ ಶುತ ಚಿತ್ಪದ ಶಕ್ತಿಯುತ ಶ್ರೀಗಣನಾಥ ಸೂತ್ರಧರು ನಾಗಜ್ಞ ಸೂತ್ರಧರು ನಾದಲಯ ನಾಗಯಜ್ಞ ಸೂತ್ರಧರು ನಾದಲಯ ಶ್ರೀಗಣನಾ ಸನ್ ತು ಅಖಿಲ ಪೂಜಿತ ಸನ್ ಅಖಿಲ ಭೋಗಿ ಮಿತ ಯೋಗಿರ ರಾಗ್ವಾದಿರ ಗೀತ ಕಮನೀಯ ಹೃದಯ ಮುದಿತ ಗೀತ ಗಮನ I got to it. कमला चौंखी गुरु बुह समित कमला चौंखी गणरा भजन चित्तर ಮಹಾಭಾರತ ನಿರ್ಣಯ ಸರ್ವಶಾಸ್ತ್ರಣ ಸದೃಷ್ಟಾಂತೋ ಹಿ ಭಾರತೆ ಆಚಾರ್ಯರ ನುಡಿಯದು ಎಲ್ಲ ಶಾಸ್ತ್ರಗಳ ನಿರ್ಣಯ ಸಚಾಸ್ತ್ರಗಳ ಯಾವ ದೃಷ್ಟಾಂತದ ಮೂಲಕ ತಿಳಿಯಪಡಿಸಿರತಕ್ಕಂಥ ಮಹಾಭಾರತ ಇತಿಹಾಸಪುರಾಭ್ಯ ವೇದಂಮೇ ಇತಿಹಾಸ ಅಂಥರದು ಮಹಾಭಾರತಕ್ಕೆ ಮಹಾಭಾರತ ಇತಿಹಾಸ ಅಷ್ಟಾದಶ ಪುರಾಣಗಳು ಶ್ರೀಹರಿಯ ಸರ್ವೋತ್ತಮತ್ವವನ್ನು ಸಾರತ ನಾರಾಯಣನ ಕೀರ್ತಿಯನ್ನು ವಿಶದೀಕರಿಸಿ ಉಪಬಿಂಬಣ ಮಾಡ್ತಾ ವರ್ಣನೆ ಮಾಡ್ತಾ ಭಾರತ ಬರಿಯ ಕಥೆಯಲ್ಲ ಮಹಾಭಾರತದಲ್ಲಿ ಮೂರು ಮಂದಿ ಕೃಷ್ಣರಿದ್ದಾರೆ ಮಹಾಭಾರತನು ಬರೆದವ ವಾಸಿಷ್ಠ ಕೃಷ್ಣ ಕೃಷ್ಣ ದ್ವೈಪಾಯನ ವೇದವ್ಯಾಸದೇವ ಅವನಿಗೂ ಕೃಷ್ಣ ಅಂತ ಹೆಸರು ಮಹಾಭಾರತ ಬರೆದವನು ಕೃಷ್ಣ ವೇದವ್ಯಾಸ ಮಹಾಭಾರತ ನಡೆದದ್ದು ಕೃಷ್ಣಾಳಿಗಾಗಿ ದ್ರೌಪದಿಗೆ ಕೃಷ್ಣ ಅಂತ ಆಕಾರ ಅಂತ ಸ್ತ್ರೀಲಿಂಗ ಅವಳೇ ಕೃಷ್ಣ ಅಂತಸು ನಡೆಸಿದವ ಕೃಷ್ಣೀ ವಂಶಗಳು ಜನಿಸಿದ ಭಗವಾನ್ ಶ್ರೀಕೃಷ್ಣ ಕೃಷ್ಣಾಳಿಗಾಗಿ ಕೃಷ್ಣ ನಡೆಸಿದ್ದು ಇನ್ನೊಬ್ಬ ಕೃಷ್ಣ ಬರೆದಿಟ್ಟಿದ್ದಾರೆ ವೇದವ್ಯಾಸ ನಾವು ಇದನ್ನು ಕೃಷ್ಣ ಭಕ್ತಿ ಎಂದು ಕೇಳಿದೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚು ಬಂದದೀ ಹಲವು ಜನು ಪಾಪರಾಶಿಯ ಕಳೆವ ಶ್ರೀಮದಾಗಮ ಕುಲ ಕೆರಥೂನಾ ಐದನೇ ವೇದ ಇದು ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ ನೀವು ಹಾಗೆ ತಿಳಿದ್ರೂ ಕೂಡ ಹಿಂದೂ ಜನಾಂಗಕ್ಕೆ ನಮಗೆ ಕಪ್ಪು ಅಮಂಗಳವಲ್ಲ ಭಾರತೀಯರಿಗೆ ಹಿಂದೂ ಸಂಸ್ಕೃತಿಯಲ್ಲಿ ಕಪ್ಪು ಅಮಂಗಳವಲ್ಲ ಪಾಶ್ಚಾತ್ಯರು ನಮಗೆ ಅಪಮಾನ ಮಾಡುವಸ್ಕರವಾಗಿ ಕಪ್ಪನ್ನು ಶೋಕ ಚಿಹ್ನೆಯಂತಲೂ ಅಪಮಾನಕಾರಕರು ಎಂಬುದಾಗಿ ತಿಳುಕೊಂಡು ಪ್ರತಿಭಟಿಸಬೇಕಾದ ಕಪ್ಪು ಬ್ಯಾಜ್ ಹಾಕ್ಕೊಳ್ಳೋದು ಕಪ್ಪು ಊಟ ಹಾಕೊಳ್ಳೋದು ಕರಿ ಬಾವುಟರ್ ತೋರಿಸೋದು ಇದೆಲ್ಲ ಅವರು ಕೊಟ್ಟು ಪ್ರಸಾದ ಅವರು ತಿಥಿಯಾಗಿ ಹೋದರೂ ಇನ್ನೂ ಉಳಿಸ್ಕೊಂಡಿದ್ದೆ ನಮಗೆ ಕಪ್ಪು ಅಮಂಗಳವಲ್ಲ ಶರದಿಯ ಜಲ ಕಪ್ಪು ರುಚಿತ ಕೋಗಿಲೆ ಕಪ್ಪು ಎಸೆವ ಕಸ್ತೂರಿ ಕಪ್ಪು ಸ್ತ್ರೀಯರು ಕೊರಳು ಧರಿಸುವ ಮಾಂಗಲ್ಯ ಕರಿಮಣಿ ಕಪ್ಪಿನಲ್ಲಿ ಕಪ್ಪು ಧರಗಿರಿ ಗುರುಗುಂಜಿಯ ಶಿರೆ ಕಪ್ಪು ಶಾಲಿಕ್ರಾಮ ಶಿಲೆ ಕಪ್ಪು ನಮ್ಮ ಪುರಂದರ ವಿಠಲ ಕಪ್ಪಿನಲ್ಲಿ ಕಪ್ಪು ಇದು ಪುರಂದರದಾಸ ಕಿರುಚ ಕೋಗಿಲೆ ಕಪ್ಪುಗಿದೆ ಕಣ್ಣು ಕಪ್ಪಿದರೂ ಕಾಡಿಗೆ ಹಚ್ಚಿದರೆ ಚಂದ ಕಾಣಿಸ್ತದೆ ಅಂತ ಇತ್ತೀಚೆಗೆ ಗಂಡು ಹುಡುಗರು ಕಾಡಿಗೆ ಹಚ್ಚಿದರು ಹುಡುಗರಂದ್ರೆ ಏನು ಕೂದಲು ಬೆಳ್ಳಗಾದ ಮುದುಕರು ಅದನ್ನು ಕಪ್ಪು ಮಾಡಿಕೊಳ್ಳದೆ ಪೇಟೆಗೆ ಬರೋದೇ ಇಲ್ಲ ತಾಯಂದರು ಕೊರಳಿಗೆ ಹಾಕೊಳ್ತಕ್ಕಂತಹ ಮಂಗಳ ಸೂತ್ರ ಧಾರಾಮಣಿ ಅದು ಕರಿಮಣಿ ಅಂತ ಹೇಳೋದು ಅಲ್ಲಿ ಚಿನ್ನ ಎಷ್ಟುಂಟು ಅದು ಮುಖ್ಯವಲ್ಲ ಆ ಕಪ್ಪು ಮಣಿ ಇದ್ದರೆ ಮಾಂಗಲ್ಯ ಅದಕ್ಕೆ ಕರಿಮಣಿ ಅಂತ ಅದು ಕೆಲಸ ಆ ಕರಿಮಣಿಯನ್ನು ನೂಲಿನಲ್ಲಿ ಪೋಳಿಸಿ ಹಾಕಿಕೊಳ್ತೇವೆ ಚಿನ್ನದಲ್ಲಿ ಮಾಡಿ ಹಾಕೊಳ್ಳುವ ಪದ್ಧತಿ ಇರಲಿಲ್ಲ ಅದು ಯಾವಾಗ ಚಿನ್ನದಲ್ಲಿ ಮಾಡಿ ಹಾಕೊಳ್ಳಿಕ್ ಶುರು ಆಯ್ತೋ ಆಗಲೇ ಸೈಕ್ಲಲ್ಲಿ ಬಂದು ಕಿತ್ಕೊಳ್ಳಿಕ್ ಶುರು ಆಯ್ತದೆ ನೀವೀಗಲೂ ನೂಲಲ್ಲಿ ಹಾಕಿ ನೋಡಿ ಒಬ್ರು ನಿಮ್ಮ ಹತ್ರ ಬರೋದಿಲ್ಲ ಅಮ್ಮ ನಮೋ ನಮ್ಮ ಹತ್ರ ಹೊರಟೋಗಿ ಬರ್ತಾರೆ ಬಳಿ ಬರೋದಿಲ್ಲ ಆದ್ರಿಂದ ಕಪ್ಪು ನಮಗೆ ಅಮಂಗಳವಲ್ಲ ಆ ಕರಿಮಣಿನ ಮಾಂಗಲ್ಯ ಅಂದಿದ್ದ ಕಪ್ಪು ಆಕಳ ಹಾಲು ಆಯುರ್ವೇದದಲ್ಲಿ ಔಷಧಕ್ಕೆ ಶ್ರೇಷ್ಠ ಅಂತ ಕರೆದಿದ್ದಾರೆ ಅದನ್ನು ಕಪ್ಪು ನಮಗೆ ಅಮಂಗಳವಲ್ಲವಾದ್ರಿಂದ ನಿಮಗೆ ಯಾರಾದರೂ ಕಪ್ಪು ಬಾವುಟ ತೋರಿಸಿದ್ರೆ ಏನ್ ಹೆದರೋದು ಬೇಡ ಮಂಗಲ ಅಂತ ಒಳಗೆ ನಗ್ಗೋದೆ ಅಮಂಗಲದ ಪ್ರಶ್ನೆ ಇಲ್ಲ ಕೃಷ್ಣನನ್ನು ಕಪ್ಪು ತಿಳ್ಕೊಂಡ್ರು ಕೂಡ ಅದಕ್ಕೊಂದು ವಿಶೇಷವಾದ ಅರ್ಥ ಇದೆ ಮಹಾಭಾರತ ಇಡೀ ಓದಿ ಮನಣ ಮಾಡಲಿಕ್ಕೆ ಮುಂದಿನ ಜನರಿಗೆ ವ್ಯವಧಾನ ದೊರಕಲಾರದೆಂಬುದಾಗಿ ಕ್ರಾಂತದರ್ಶಿಯಾದಂಥ ಕರ್ನಾಟಕ ವಿಚೂತವನ ಚೈತ್ರ ಲಕ್ಷ್ಮೀಶಾದಿಗಳಿಂತು ಲೋಕವಿಖ್ಯಾತನಾದ ಮಹಾಕವಿ ಕುಮಾರ ವ್ಯಾಸ ಕನ್ನಡದಲ್ಲಿ ವರ್ಣನೆ ಮಾಡ್ತಾರ ಮಹಾಭಾರತ ಮಹಾವ್ಯಕ್ತಿಗಳು ವೇದ ಪುರುಷನ ಸುತನ ಮೊಮ್ಮಗನ ಮಗನ ತಳೋದರಿಯ ಮಾತುಳ ಮಾಮನ ಅಧಿಕ ಭುಜ ಕಾದಿ ಗೆಲಿದನ ಅಣ್ಣ ನಾದಿನಿಯ ಜಠದದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದುಗಿನ ವೀರ ನಾರಾಯಣ ಈ ಷಟ್ಪದಿಯಲ್ಲಿ ಮಹಾಭಾರತದ ಮಹಾವ್ಯಕ್ತಿಗಳನ್ನು ಕವಿ ಹೇಳ್ತಾನೆ ವೇದ ಪುರುಷನ ವೇದ ನಾರಾಯಣನ ಸೂತಾನ ಅವನ ಆಧಿಕಮಣದಲ್ಲಿ ಜನಿಸಿದ ಚತುರ್ಮುಖ ಬ್ರಹ್ಮನ ಸೂತಾನ ಆ ಬ್ರಹ್ಮದೇವನ ಮಾನಸ ಪುತ್ರನಾದ ನಾರದನ ಸಹೋದರನ ನಾರದಿ ತಮ್ಮನಾದ ಮರೀಚಿಯ ಮೊಮನ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಇಂದ್ರ ಇಂದ್ರನ ಮಗನ ಇಂದ್ರನ ಮಗನಾದ ಅರ್ಜುನನ ತಳೋದರಿಯ ಅವನ ಪತ್ನಿಯಾದ ಸುಭದ್ರೆಯ ಮಹಾ ಅತುಳಾನ ಸುಭದ್ರೆಗೆ ಸೋದರ ಮಾವನ ಮಗ ಕಂಸನ ಮಹಾ ಕಂಸನಿಗೆ ಹೆಣ್ಣು ಕೊಟ್ಟ ಮಾವನಾದ ಜನಾಸಧನ ಅಧಿಕ ಭುಜ ಆ ಜರಾಸನು ಯುದ್ಧದಲ್ಲಿ ಕಾದು ಗೆದ್ದಂತ ಭೀಮನ ಅಣ್ಣನ ಅವನ ಅಣ್ಣ ಧರ್ಮರಾಜನ ಅವು ವೇಯ ಧರ್ಮದ ಕುಂತಿಯ ಆ ಕುಂತಿಯ ನಾದಿನಿ ದೇವಕಿಯ ಜಠರದಿ ಜನಿಸಿದ ಕೃಷ್ಣ ನಾರಾಯಣ ವೇದ ಪುರುಷನ ನಾರಾಯಣನ ಸುತನ ಬ್ರಹ್ಮನ ನಾರದನ ಸಹೋದರನ ನ ಮರೀಷಿಯ ಮೊಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿ ಸುಭದ್ರೆಯ ಭಾತುಳ ಕಂಸನ ಮಾವಜರಾಸಧನ ಅಧಿಕ ಭುಜಬಲ ದಿ ಭೀಮನ ಅಣ್ಣ ಧರ್ಮ ಅವ್ಯ ಕುಂತಿಯ ಆ ಕುಂತಿಯ ನಾದಿನಿ ದೇವಕೀಯ ಜಠರದಿ ಜನಿಸಿದನಾಿಮೂರು ಸಲಹೋ ಗೋಪಾಲ ಕೃಷ್ಣ ಭಗವಾನ ಕಿ ಆ ಕವಿ ನಮಗೆ ನಿಮ್ಗೆ ಎಷ್ಟು ಬುದ್ಧಿ ಕೆಲಸ ಕೊಡ್ತಾನೆ ನೋಡಿ ಅದೇ ಕಾವ್ಯದ ಉದ್ದೇಶ ಈಗ ಎಲ್ಲ ನವ್ಯ ನವ್ಯ ಕಾವ್ಯಗಳು ಹುಟ್ಕೊಂಡ್ಬಿಟ್ಟಿವೆ ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಸಾಯಂಕಾಲ ನವ್ಯನವ್ಯ ಕವಿಗಳು ಇದ್ದದಿದ್ದಾಗ ಹೇಳಬೇಕಂತೆ ನಾಯಿ ಒಂದು ಬಂದಿತು ಬಗುಳಿ ಬಗುಳಿ ಕಚ್ಚಿತು ಒಂದು ಪದ ಇದ್ದಕ್ಕಿದ್ದ ಯಾವುದು ಭವ್ಯವೋ ಅದು ಸದಾ ಕಾಲದ ದವ್ಯ ಕುಮಾರವ್ಯಾಸ ಯಾರಾದರೂ ಹೊಸಬ ಅಂತ ಹೇಳ್ತೇವೆ ನಿತ್ಯ ಹೊಸ ಇಲ್ಲಿರುವ ಪುರಾಣದ ಕತೆ ಗೊತ್ತಿಲ್ಲದಿದ್ರೂ ನಮ್ಮ ತಾಯಂದ್ರ ಮಕ್ಕಳಿಗೆ ಈ ಷಟ್ಪದಿ ಕಲಿಸೋದು ಒಳ್ಳೆಯದು ಇದನ್ನು ಕಲಿಸಿದ್ರೆ ಮನೆಗೆ ಬಂದು ಯಾರದನ್ನು ಹ್ಯಾಂಗ್ ಹೆಂಗೆ ಕರೆಯೋದಂತಾದ್ರೂ ಗೊತ್ತಾಗ್ತದೆ ಈಗ ಕನ್ನಡದ ಮಕ್ಕಳಿಗೆ ಮನೆಗೆ ಬಂದು ಅಪ್ಪ ಅಮ್ಮ ಅಂತ ಹೇಳಲಿಕ್ಕೆ ಬರ್ದೆ ಡ್ಯಾಡಿ ಮಮ್ಮಿ ಪುಕ್ಕಿ ಟುಕ್ಕಿ ಟಿಕ್ಕಿ ಅಂತ ಕರೀತಾ ಹೊರಕೊಳ್ ಅಪ್ಪ ಅಮ್ಮ ಅಂತ ಹೇಳಲಿಕ್ಕೆ ಮಕ್ಕಳಿಗೆ ಬರೋದಿಲ್ಲ ಈ ಡ್ಯಾಡಿ ಮಮ್ಮಿ ಸಂಸ್ಕೃತಿ ಬೆಳೆಸಿಬಿಟ್ರೆ ನಮ್ಮ ಸಂಸ್ಕಾರ ಬೆಳೆಯಿತು ಅಂತ ಹೇಳ್ಕೊಳ್ತೇವೆ ಮಮ್ಮಿಗಳು ಅಂದ್ರೆ ಏನು ಗೊತ್ತೇ ಈಜಿಪ್ಟ್ ದೇಶದಲ್ಲಿ ಮಣ್ಣಿನಲ್ಲಿ ಹುಗಿದಿಟ್ಟ ಹೆಣಗಳಿಗೆ ಮಮ್ಮಿಗಳು ಅಂತ ಕರೆಯೋದು ಜಗತ್ತಿನ ಇತಿಹಾಸ ಓದಿ ನೋಡಿ ಆ ಸತ್ತ ಹೆಣದ ಹೆಸರನ್ನು ಹೆತ್ತ ತಾಯಿಗಿಟ್ಟು ಕರೆಯುತ್ತೇವಾದ್ರೆ ನಾವು ಸಾಂಸ್ಕೃತಿಕವಾಗಿ ಎಷ್ಟು ಸತ್ತಿದ್ದೇವೆ ಅಂತ ನೋಡಿ ಅಮ್ಮ ಅಂತಕ್ಕಂಥ ಆ ಶಬ್ದಕ್ಕೆ ಬಾಯಿ ತುಂಬಿ ಹೃದಯ ಕಂಠದ ಶರೆಗಳುಬ್ಬಿ ಪ್ರೇಮೋತ್ಕೃಷ್ಟ ಉಂಟಾಗತಕ್ಕಂಥ ಮಾತು ಇದು ಕಥೆಯೆಲ್ಲ ನಾನು ಮುಂಬೈಗೆ ಹೋಗಿದ್ದೆ ಒಬ್ಬ ಹುಡುಗ ಹೊರಗೆ ನಿಂತಿದ್ದ ನಿಮ್ಮ ಅಪ್ಪ ಕೇಳಿದೆ ಅವನು ಹೇಳಿದ ಆ ಹೆಸರಿನವರು ಇಲ್ಲಿ ಅಷ್ಟೊತ್ತಿಗೆ ಹೊರಗೆ ಬಂದು ಇಲ್ಲಿದ್ದಾರೆ ನಿಮ್ಮ ಅಪ್ಪ ನಮ್ಮ ಅಪ್ಪ ಅಲ್ಲ ಡ್ಯಾಡಿ ಅಸರು ಹೇಳುವಾಗ ಸ್ವಲ್ಪ ಉತ್ಪ್ರೇಕ್ಷೆ ಉಂಟು ಆದ್ರೆ ಅದ್ರಲ್ಲಿ ನಿಜ ವಾಸ್ತವಿಕತೆ ಇದೆ ಅಂತ ತಿಳ್ಕೊಳ್ಬೇಕು ಮದುವೆ ವಯಸ್ಸಿನ ಹುಡುಗಿ ಎಂ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ ಮದುವೆ ನಿಶ್ಚಯ ಆಗಿದೆ ಹಳ್ಳಿಯ ಜನರೆಲ್ಲ ಸೇರಿದ್ದಾರೆ ಒಳ್ಳೆಯ ಧಾರ್ಮಿಕ ಸಮಾರಂಭ ಆಕೆ ತನ್ನ ಅಪ್ಪನನ್ನ ಡ್ಯಾಡಿ ಅಂತ ಕರೆದರು ಅಪ್ಪ ಹೇಳಿದ್ರ ಮಗು ಚಿಕ್ಕ ಮಗುವಿರುವ ಕರೆದೇ ಚೆಂದ ಕಾಣಿಸ್ತಿತ್ತು ಈಗ ನೀನು ಬಲ್ಲಿದಳು ತಿಳಿದವಳು ಧಾರ್ಮಿಕ ಸಮಾರಂಭ ಹಳ್ಳಿ ಜನ ಎಲ್ಲ ಬಂದಿದ್ದಾರೆ ನಿನಗೆ ಮಾತು ಬರೋಲ್ಲ ತೊದಲ್ತಾಳೆ ಅಂತ ತಿಳ್ಕೊಂಡ್ಬಿಟ್ಟಾರು ಹಂಗೆಲ್ಲ ಹೇಳಬೇಡ ಅಪ್ಪ ಅಂತ ಕರಿ ಅವಳು ಹೇಳಿದ್ಲು ನಂಗೆ ಆ ಕರೀಲಿಕ್ಕಾಗೋದಿಲ್ಲ ಯಾಕೆ ನಾನು ತುಟಿಗೆ ಒಂದು ಜಾತಿಯ ಬಣ್ಣ ಹಚ್ಚಿಕೊಂಡಿದ್ದೆ ಅಪ್ಪ ಅಂದ್ರೆ ತುಟಿಗೆ ತುಟಿ ತಾಗಿ ಬಣ್ಣ ಹಾಳಾಗ್ತವೆ ಗ್ಯಾಡಿ ಅಂತ ಕರೆದ್ರೆ ತುಟಿ ತುಟಿ ತಾಗೋದಿಲ್ಲ ಅದಕ್ಕೆ ಹೇಳೋದು ನಾನು ನಮಗೆ ಅಪ್ಪನ ಹೆಸರು ಹಾಳಾದ್ರೆ ಅಡ್ಲಿಲ್ಲ ಬಣ್ಣ ಹಾಳಾಗಬಾರದು ಭಾರತೀಯ ನಾರಿಯ ಜೀವನ ಅದೊಂದು ನಿದರ್ಶನವೇ ಹೊರತು ಪ್ರದರ್ಶನವಲ್ಲ ಆದ್ದರಿಂದ ನಾವು ತುಂಬ ನಮ್ಮ ಪರಂಪರೆಯ ಕುರಿತು ವಿಸ್ಮೃತಿ ಹೊಂದಿದ್ದೇವೆ ಮಹಾಕವಿ ಪರಸ್ಪರ ಸಂಬಂಧವನ್ನು ವೇದ ಪುರುಷನ ಸುತನ ಸುತನ ಸಹೋದರನ ಮೊಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅಧಿಕ ಭುಜಬಲದಿ ಕಾದಿ ಗೆಲಿದನ ಅಣ್ಣ ನವ್ಯಯ ನಾದಿನಯ ಜಖರದಲ್ಲಿ ಜನಿಸಿದ ನಾದಿ ಮೂರ್ತಿ ಸಲಹೋ ಇದೆಲ್ಲ ಮಕ್ಕಳಿಗೆ ಮೊದಲು ಮೂರನೇ ನಾಲ್ಕನೇ ಕ್ಲಾಸ್ ಅನ್ನು ಹೇಳ್ಕೊಡ್ತಾ ಇದ್ರು ಶಾಲೆಯಲ್ಲಿ ಇದೆಲ್ಲ ತೆಗೆದುಹಾಕ್ಬಿಟ್ಟಿದ್ದಾರೆ ಮಕ್ಕಳಿಗೆ ಕಷ್ಟವಾಗುತ್ತೆ ಅಂತ ಎಷ್ಟನೇ ಕ್ಲಾಸೋ ಐದನೇ ಕ್ಲಾಸ್ ಒಂದು ಪದೇ ಹೇಳು ಇರುವೆ ಇರುವೆ ಎಲ್ಲೆಲ್ಲಿರುವ ನಾನು ಇರುವೆ ನೀನು ಇರುವೆ ಮದುವೆ ಆದರ್ಶಗಳಿಲ್ಲ ಒಂದು ರಾಷ್ಟ್ರ ಧರ್ಮ ಇಲ್ಲ ಇಂಥ ಶಾಲೆಗೆ ಹತ್ತು ಸಾವಿರ ರೂಪಾಯಿ ಡೊನೇಷನ್ ಇದ್ದಾರೆ ಆ ಮಕ್ಕಳಿಗೆ ಹಾಗೆಂದು ಪುಸ್ತಕ ಏನಾದರೂ ಕಡಿಮೆಯೋ ಈಗೊಂದು ಹೊಸ ಜಾತಿ ಚೀಲ ಬಂದಿದೆ ನೋಡಿ ಪರ್ವತಾರೋಹಿಗಳು ಹಾಕೊಳ್ಳುವ ಚೀಲ ಅದನ್ನು ಹಾಕೊಂಡು ಮಕ್ಕಳು ಬೆನ್ನು ಬಗ್ಗಿಸ್ಕೊಂಡು ಶಾಲೆಗೆ ಹೋಗೋದು ನೋಡಿದ್ರು ಯಾವ ಜನ್ಮದಲ್ಲಿ ಕರ್ಮ ಮಾಡಿ ಹುಟ್ಟಿದ್ರು ಏನು ಕಲಿತಾವಂತ ಗೊತ್ತಿರಲಿ ಆ ಮಕ್ಕಳಿಗೆ ಯಾಕೆ ಎಲ್ಲ ವಿಚಾರ ಹಾಡುಗಿಡು ತೆಗೆದುಹಾಕ್ಬಿಟ್ರಿ ಮಕ್ಕಳಿಗೆ ಸುಲಭ ಆಗಬೇಕು ಅಂತೆಲ್ಲ ಕನಕ ನಯನ ಜಲಜ ಬಸವ ಇದೇ ತುಂಬಿಬಿಟ್ಟಿದೆ ಅವ ಎಸ್ ಎಲ್ ಸಿ ಪಾಸ್ ಆದರೂ ಶತ್ರುಘ್ನ ಅಂತ ಹೇಳುವಂದ್ರೆ ಕೃತಜ್ಞ ಋಷ್ಯಂಗಾತ್ ಬರಿ ಎಂದು ಯಾವ ಸರ್ ಅಂತ ಕೇಳ್ತಾರೆ ನಿಮ್ಮೂರಲ್ಲಿ ಹೇಗೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಬಹಳ ಕಷ್ಟ ಎಸ್ ಎಸ್ ಎಲ್ ಸಿ ಓದುವ ಹುಡುಗನಿಗೆ ಮಾಸ್ತರ್ ಒಂದು ಪ್ರಶ್ನೆ ಕೇಳಿದರು ಆಧುನಿಕ ಭಾರತದ ಜನಕ ಯಾರು ಆ ಹುಡುಗ ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತೇ ಆಧುನಿಕ ಭಾರತದ ಜನಕ ಆಮ್ಲಜನಕ ಮತ್ತು ಈ ಹುಡುಗರಿಗೆ ನಿನ್ನ ಕಾವ್ಯ ಹೇಳ್ತಿ ಪತ್ತೆ ಸಂಸ್ಕೃತಿಯ ಬೇರುಗಳೇ ಆಳುವಾಗಿ ಬೆಳೆದಿಲ್ಲ ಕವಿಕಾವ್ಯಗಳ ಪಾಂಡಿತ್ಯ ಸಿಗತಕ್ಕಂಥ ಜಾಗ ಶಾಲೆಗಳಲ್ಲಂತೂ ಅನಿರೀಕ್ಷಿತವಾಗಿ ಇನ್ಸ್ಪೆಕ್ಟರ್ ಸಾಹೇಬರು ಬಂದರು ಬೊಬ್ಬೆ ಬೊಬ್ಬೆ ಕ್ಲಾಸ್ನಲ್ಲಿ ಇನ್ಸ್ಪೆಕ್ಟರ್ ಸಿಟ್ಟಿನಿಂದ ಹುಡುಗನ ದರ ದರ ಗೆಲ್ಕೊಳ್ತು ಹೊರತು ನೆಲೆಸಿದ್ರು ಎಲ್ಲ ಮಕ್ಕಳು ಶಾಂತವಾಗಿ ಸ್ತಬ್ಧ ಮೌನ ಆವರಿಸ್ರು ಕುರ್ಚಿಯಲ್ಲಿ ಮಾಸ್ಟರ್ ಇಲ್ಲ ಇನ್ಸ್ಟ್ರಕ್ಟರ್ ಹೇಳಿದ ಮಕ್ಕಳೇ ನಿಮ್ಮ ಮಾಸ್ತರಲ್ಲಿ ಹೋಗಿದ್ದಾರೆ ಒಬ್ಬ ಹುಡುಗ ಹೇಳಿದ್ರೆ ಸರ್ ನೀವು ಗೆಳತ್ಕೊಂಡು ಹೋರ ತಗೊಂಡು ಹೋದ್ರಲ್ಲ ಅವರೇ ನಮ್ಮ ಮಾಸ್ತರು ಈ ಶಾಲೆಗೆ ಬಂದ್ರೆ ಮಕ್ಕಳೇ ಯಾರೋ ಮಾಸ್ತರ್ ಅಂತ ಗೊತ್ತಾಗೋದಿಲ್ಲ ಏನು ಹೇಳಿಕೊಡ್ತಾರೆ ಯಾವ ಕಡೆಗೆ ಹೋಗ್ತಾ ಇದೆ ಕವಿ ಕಾವ್ಯಗಳು ಲೋಕ ಶಿಕ್ಷಣಕ್ಕಾಗಿರತಕ್ಕಂಥದ್ದು ಇಲ್ಲಿ ಕುಮಾರವ್ಯಾಸರು ಹದಿನೆಂಟು ಪರ್ವಗಳುಳ್ಳ ಮಹಾಭಾರತವನ್ನ ಹತ್ತು ಪರ್ವ ಕೇಳಿಸಿ ಅದನ್ನೂ ಓದಲಿಕ್ಕೆ ಸಮಾಧಾನ ಅಥವಾ ವ್ಯವಧಾನ ಇಲ್ಲದಿದ್ರೆ ಒಂದು ಷಟ್ಪದಿಯಾಗಿ ತಿಳ್ಕೊಳ್ಳಿ ಎಂದಿದ್ದಾರೆ ಮಹಾಭಾರತ ಯುದ್ಧ ನಿರ್ಣಯವಾಗಿದೆ ಹದಿನೆಂಟೇ ದಿನದಲ್ಲಿ ಯುದ್ಧ ತಾನೇ ಮುಗಿಯಬೇಕು ಜಯಾಪತಿಗಳ ನಿರ್ಣಯ ಆಗಬೇಕು ಶಕುರಿಯಂಥ ಅಧೂರ್ತ ಸಂಧಾನಕ್ಕೆ ಬಂದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನನ್ನ ಬಹುಯುಕ್ತಿಯಿಂದ ದುಶಾಸನಾದಿಗಳಿಂದ ಅವರನ್ನು ಸೆರೆಹಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕಲಿಸ್ವರೂಪಿಯಾ ದುರ್ಯೋಧನ ತತ್ವದ್ವೇಷಿ ಕಟ್ಟುವನೆ ಕೌರವ ಅನಂತನ ಮುಟ್ಟುವೆ ಗುಗೆಗಳು ಭಾಸ್ಕರನ್ನ ಕಟ್ಟಿದಳು ಆಯಶೋದೆ ಯಶೋದೆ ಓರ್ವಳೆ ದಾಸರಂತಾರೆ ಗೂಬೆಗಳು ಸೂರ್ಯನ ಬೆಳಕು ಕಾಡ್ಲಿಕ್ಕಾಗೋದಿಲ್ಲ ತತ್ವದ್ವೇಷ ಆದ ಕಲಿಸುವ ಪರಮಾತ್ಮನ ಕಟ್ತಾನೆ ಭಗವಂತನ ಕಟ್ಟಲಿಲ್ವೇ ಯಶೋದೆ ಕಟ್ಟು ಆ ಭಕ್ತಿ ಪ್ರೇಮನ ಕಟ್ಟಿಗೆ ಸಿಗುತ್ತಾನೆ ಹೊರತು ಇನ್ಯಾವುದಕ್ಕೂ ಸಿಗತಕ್ಕಂಥವರಲ್ಲ ಮಹಾಕವಿ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳ್ತಾನೆ ವೈದಿಕ ಮಂತದಲ್ಲಿ ಬಂದವ ಪಂಪ ರಾಜನ ಪ್ರೀತಿಗಾಗಿ ಅವೈದಿಕ ಮತವನ್ನು ಸೇರಿದ್ದು ಆದ್ರೆ ಮೂಲ ಸಂಸ್ಕಾರ ಹೋಗಲಿಲ್ಲ ಯುದ್ಧ ಯಾವಾಗ ಪ್ರಾರಂಭ ಆಯಿತು ಅಂತ ಇದರಲ್ಲಿ ಮತಭೇದಗಳಿರಬಹುದು ಆದ್ರೆ ಯಾವುದನ್ನು ಒಂದಾರಿಸ್ಕೊಳ್ಬೇಕು ಕಾದಾನೋ ಕದನೌ ಮಾರ್ಗಶಿರಮಾಸದ ಮಾಸದ ಭರಣಿತಾರಿಗೆ ತೇರಸಿಲ ಪ್ರಾರಂಭ ಮೂಲದ ಕಡೆಯ ಅಮವಾಸ್ಯಲಿ ನಿರ್ಮೂಲ ಮಾದುದು ಕೌರವ ವಂಶ ಮಾಾರ್ಗಶೀರ್ಷ ಶುದ್ಧ ತ್ರಯೋದಶಿ ಭರಣಿ ನಕ್ಷತ್ರಕ್ಕೆ ಯುದ್ಧ ಪ್ರಾರಂಭ ಆಗಬೇಕು ಅಂತ ಶಕುನಿ ಹೇಳ್ತಾನೆ ಕೌರವನಿಗೆ ಶಕುನಿಯ ಮೇಲೆ ವಿಶ್ವಾಸ ಯಾಕಂದ್ರೆ ತಾಯಿ ಕಡೆಯವ ಸೋದರ ಮಾವ ತಂದೆ ಕಡೆಯವರಿದ್ರೆ ಅವ್ರ ಮೇಲೆ ವಿಶ್ವಾಸ ಇಡಬಾರದು ದಾಯಾದಿಗಳು ಅಂತ ಆಗ್ತದೆ ತಾಯಿ ಸೋದರ ಮಾವ್ರಲ್ಲಿ ವಿಶ್ವಾಸ ಇಡಬಹುದು ಅಂತಾರೆ ಆದ್ರೆ ಅದಕ್ಕೂ ಪ್ರಮಾಣವಿಲ್ಲ ನಮ್ಮ ಪುರಾಣ ಸಾಹಿತ್ಯದಲ್ಲಿ ಇಬ್ಬರೇ ಸೋದರ ಮಾವ ಕಥೆ ಬರೋದು ರಾಮಾಯಣದಲ್ಲಿ ಒಬ್ಬ ಮಾರೀಚ ಮಾಮ ಮಹಾಭಾರತದ ಒಬ್ಬ ಶಕುನಿ ಮಾಮ ಇವರನ್ನು ನಂಬಿದ ಇಬ್ರು ಅಳಿ ಅಂದ್ರೂ ಬದುಕಲಿಲ್ಲ ಮತ್ತ ಮಾವನ ಮೇಲೆ ವಿಶ್ವಾಸ ಇಡೋದ ವಿಶ್ವಾಸ ದೇವರ ಮೇಲೆ ಇಡಬೇಕಷ್ಟೇ ಶಕುನಿ ಹೇಳಿದ ಭರಣಿ ನಕ್ಷತ್ರಕ್ಕೆ ಯುದ್ಧ ಪ್ರಾರಂಭ ಮಾಡಬೇಕು ನಮ್ಮಲ್ಲಿ ಜ್ಯೋತಿಷ್ಯ ಬಲ್ಲವರನ್ನು ಕೇಳಿ ಭರಣಿ ನಕ್ಷತ್ರದಲ್ಲಿ ಯಾವ ಕೆಲಸ ಪ್ರಾರಂಭ ಮಾಡುವುದಿಲ್ಲ ಯಾಕಂದ್ರೆ ಭರಣಿ ನಕ್ಷತ್ರಕ್ಕೆ ಅಭಿಮಾನ ದೇವತೆ ಯಮ ಯಮನೇ ಅಭಿಮಾನ ದೇವತೆ ಆಗುಳ್ಳ ನಕ್ಷತ್ರದಲ್ಲಿ ಯುದ್ಧ ಪ್ರಾರಂಭ ಮಾಡಬೇಕು ಅಂತ ಹೇಳಿದವ ಮಾ ಈ ಮಾಮನಿಗೂ ಯಮನಿಗೆ ಸಂಬಂಧ ಇದ್ದ ಕುಂಟಿಲ್ಲ ಇವನ ನಾಶಕ್ಕಾಗಿಯೇ ಭಗವಂತ ಪ್ರೇರೇಪಿಸುತ್ತಾನೆ ಶ್ರೀಕೃಷ್ಣ ಒಪ್ಪುತ್ತಾನೆ ತ್ರಯೋದಶಿಯಿಂದ ಹುಣ್ಣಿಮೆ ತನಕ ಮೂರು ದಿನ ಮುಂದಿನ ಅಪ ತನಕ ಹದಿನೈದು ದಿನ ಒಟ್ಟಿಗೆ ಹದಿನೆಂಟು ದಿವಸದ ಯುದ್ಧ ಭರಣಿ ನಕ್ಷತ್ರದಲ್ಲಿ ಎಣಿಸಿದರೆ ಹದಿನೆಂಟನೇ ಕ್ಷತ್ರ ಮೂಲ ನಕ್ಷತ್ರ ಬರುತ್ತದೆ ಆ ಮೂಲಾ ನಕ್ಷತ್ರದಂದು ಮಧ್ಯರಾತ್ರಿ ಕೌರವ ಸತ್ತು ಆ ಕುಲ ನಿರ್ಮೂಲವಾಗಿದೆ ಅಂತ ಮುಹೂರ್ತ ಶಕುನಿ ಇಟ್ಟಿದ್ದಾನೆ ಶ್ರೀಕೃಷ್ಣ ಇದಕ್ಕೆ ಒಪ್ಪಿದ್ದಾಗ ಇದನ್ನು ಯಾರು ಮುನ್ನಡೆಸಬೇಕು ಭೀಷ್ಮ ಗಾಯ್ತು ಪಟ ಕಿರಿಟ ಬಿಟ್ಟ ಭೀಷ್ಮ ಗಾಯ್ತು ಪಟ ಕಿರಿಟ ಬಿಟ್ಟ ಭೀಷ್ಮ ಗಾಯ್ತು ಪಟ gana samajake nandiyane bhishana samajake nandiyane bhishma gaytu patte kireta betta bhishma gaytu patte sumanaserellaru <laughs> sumama marshisen sumanaserellaru mama bal sir ase mama bala na ke pisu tire apnar bhishma gay tu pat kireta bitta bhishma gay tu pat sheera adhikara patu mone katti aulya kanikal padal lipu nare pita maha nininda ne jayagabe ನೀನು ಪಾಂಡವಲ್ಲಿ ಯಾರಲ್ಲೂ ಒಬ್ಬನ ಕೊಂದರ ಸಾ ನನಗೆ ಜಯವಾಗ್ತದೆ ಆಚಾರ್ಯ ಭೀಷ್ಮರೆಂದರು ಸುಯೋಧನ ಸಮಾನ ಬಲನ ಯುದ್ಧದಲ್ಲಿ ಎದುರಿಸಬೇಕು ನನಗೆ ಸಮಾನರಾದರು ಇಬ್ಬರು ಮಾತ್ರ ನರನಾರಾಯಣರಿವರೆ ಧುರದಲ್ಲಿ ಮಾರ್ಕೊಳ್ಳುವರೆಹು ಓರ್ವ ಮೊಮ್ಮಹು ಮತ್ತೋರ್ವಗೆ ನಾಮೊಮ್ಮಗೂ ಭೀಷ್ಮಾಚಾರ್ಯ ಹೇಳಿದಳು ನನ್ನ ಇದಿರು ನಿಂತು ಯುದ್ಧ ಮಾಡುವ ಸಾಮರ್ಥ್ಯ ಇಬ್ಬರಿಗೆ ಮಾತ್ರ ನರನಾರಾಯಣರಿಗೆ ಅರ್ಜುನ ಮತ್ತು ಕೃಷ್ಣನಿಗೆ ಅದರಲ್ಲಿ ಅರ್ಜುನನಿಗೆ ಹೊಡೆಯೋಣ ಅಂದ್ರೆ ಓರ್ವ ಮೊಮ್ಮ ಅವ ನನಗೆ ಮೊಮ್ಮಗ ಮತ್ತೋರ್ವ ಕೃಷ್ಣಗೆ ನಾ ಮೊಮ್ಮಗೂ ಕೃಷ್ಣನೇ ಮಹಾವಿಷ್ಣು ಆ ಮಹಾವಿಷ್ಣುವಿನ ಪಾದದಲ್ಲಿ ಗಂಗೆ ಹುಟ್ಟಿದ್ದಾಳೆ ಗಂಗೆ ನನ್ನ ತಾಯಿ ಅಂದಮೇಲೆ ವಿಷ್ಣು ಶ್ರೀಕೃಷ್ಣ ನನಗಜ್ಜ ನನಗೆ ಎದುರಲ್ಲಿ ತಿನ್ನೊಬ್ಬ ಅರ್ಜುನ ನನಗೆ ಮೊಮ್ಮಗ ಇವರಿಬ್ರು ಬಿಟ್ಟರು ನನ್ನನ್ನು ಎದುರಿಸುವ ಸಾಮರ್ಥ್ಯವುಳ್ಳವರು ಯುದ್ಧದಲ್ಲಿ ಯಾರೂ ಇಲ್ಲ ಅಲ್ಲಿದ್ದ ಮೊಮ್ಮಗನಿಗೆ ಏನಾದರೂ ನಾನು ಹೊಡೆದ್ರೆ ಅಲ್ಲಿರುವ ನಮ್ಮ ಅಜ್ಜ ಕೃಷ್ಣ ನಾನು ಇಡೋದಿಲ್ಲ ಬಿಡೋದಿಲ್ಲ ಯಾರಿಗೂ ಸರಿ ಏನು ಯುದ್ಧ ಮಾಡಿ ಆಗ ಕೇಳ್ತಾನಂತೆ ಕೌರವ ಕೇಳ್ತಾನೆ ಪಿತಾಮಹ ಈ ಭೀಕರವಾದ ಯುದ್ಧವನ್ನು ಯಾರ್ಯಾರು ಎಷ್ಟೆಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಯಾರೊಂದು ದಿನ ಸಾಕು ಭಗವಾನ್ ಭಾರ್ಗವರಾಮರ ಪರಶುರಾಮರ ಅನುಗ್ರಹವಾದರೆ ಒಂದೇ ದಿನದಲ್ಲಿ ಯುದ್ಧವನ್ನು ಮುಗಿಸಿಬಿಟ್ಟಿ ಯಾರಾಗ ಒಂದು ದಿನ ಸಾಕು ದ್ರೋಣಂಗೆ ಮುಹೂರು ಕರ್ಣಂಗೈದು ಅಶ್ವತ್ಥಾಮಗೆ ನಿಮಿಷ ಕೌರವನಿಗೆ ಇದನ್ನು ಕೇಳಿ ಸಂತೋಷ ಆಯಿತು ನಮ್ಮ ಮಧ್ಯ ತೀರಿಕೊಂಡ್ರು ಇನ್ನೂ ಜನ ಇದ್ದಾರೆ ನಮ್ಮ ಕಡೆಗೇನು ಕಡಿಮೆ ಇಲ್ಲ ोड़ाने भीष्म आोड़ धनंजय के निमिषार्धवे साकु अर्जुन अर्ध निमिष सा ती मर बेरी कई बिट्टरन आवरवस्थित मरद तुद कईबिटाद ್ರಮದೆಂಬ ಚಕ್ರಿಯಹು ಇಲಾಚಕ್ರಂ ಭಯಭಿನಂ ಪಿಡಿಂಕರ ಚಕ್ರಮಹು ಕೃಷ್ಣನ ಕೈಯಲ್ಲಿ ಚಕ್ರ ಹರಿಸ್ತೇನೆ ಹತ್ತು ದಿನ ನಾನು ಒಬ್ಬನೇ ಯುದ್ಧ ಮಾಡ್ತೇನೆ ದಿವಸಕ್ಕೆ ಹತ್ತು ಸಾವಿರ ಮುಕುಟ ಕತ್ತನ್ನು ಕತ್ತರಿಸ್ತೇನೆ ಆದರೆ ಪಾಂಡವರೈವರನ್ನು ನಾನು ಮುಟ್ಟೋದು ಶ್ರೀಹರಿಯ ಕೃಪೆಗೆ ಕಾರಣೀಭೂತನಾದ ಅವರ ಕೂದಲು ಕುಂಕಿಸುವ ಯೋಗ್ಯ ತನಗಿಲ್ಲ ಅಂತ ಭೀಶ್ವರು ಮೊದಲೇ ಹೇಳಿಬಿಡ್ತಾರೆ ಆಗ ಸಭೆಯಲ್ಲಿ ದೇವರು ಆ ದುಷ್ಟರ ಬುದ್ಧಿ ಕೆಳಸಿಬಿಡ್ತಾರೆ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಕೊಡತಕ್ಕಂಥ ಅನುಡಿದ್ದ ಪ್ರದ್ಯುಮನ ಸಂಕೃಷ್ಣ ವಾಸುದೇವ ಅಲ್ಲಿ ಬುದ್ಧಿ ಕೆಡಿಸಿಬಿಟ್ಟನಂತೆ ಆ ಕರಣೀಶ್ವರಿಗೆ ಪಟ್ಟ ಕಟ್ಟಿದ್ದಕ್ಕಾಗಿ ಕೌರವನನ್ನು ಹೀಗೈತ ಭೀಷ್ಮರನ್ ನಿಂದಿಸ್ತ ಏನು ಮಾಡಿದೆಯೋ ಕೌರವ ಜಗಳ ಕಲಿಗಳ ನುಳಿದು ತೊಗಲು ಸಡಲಿದ ಮುದುಕಗೆ ದಳಪತಿತ್ವವ ವಚಿಸಿ ಹಗೆಯ ಬರು ತಗುವವೋ ಎಸಗಿದೆಯಲ ಜಗಳ ಕಲಿಗಳ ಮುಳಿದು ಯುದ್ಧದಲ್ಲಿ ಪುಣರಾದಂತಹ ಕರುಣ ಶಕ್ತಿಯನ್ನು ಮರೆತು ಪೊಗಲು ಸಡಲಿದ ಮುದುಕಗೆ ದಳಪತಿತ್ವ ಮನಚಿಸಿ ಹಾಗೆಯವರು ನಗುವ ಓಲೆಸಗಿದೆಯಲ ಈ ಭೀಷ್ಮನಿಗೆ ಯಾಕೆ ಮುದುಕರಿ ಪಟ್ಟ ಕಟ್ಟಿದ್ರು ಇವರ ಚರ್ಮ ಹೇಳುವುದು ಮಾರುದ್ದ ಬರುತ್ತದೆ ಈ ಮುದುಕ ಪಾಂಡವ ಪಕ್ಷಪಾತಿ ನೋಡಿ ದ್ವಾಪರಾಯುಗದಲ್ಲೇ ಮುದುಕರಿಗೆ ಅಪಮಾನ ಮಾಡಲಿಕ್ಕೆ ಶುರುವಾಗಿದೆ ಕಲಿಯುಗದಲ್ಲಿ ಅದು ಈ ಕಾಲದಲ್ಲಿ ವಿದೇಶದಲ್ಲೆಲ್ಲ ಮುದುಕರ ಕಾಲೋನಿ ಅಂತ ಬೇರೆ ಇರುತ್ತದೆ ನಮ್ಮ ದೇಶದಲ್ಲಿ ಮುದುಕರಿಗೆ ಸ್ವಲ್ಪ ಗೌರವ ಉಂಟು ಮನೆಗೆ ಬಂದು ಹೊಸ ಸೊಸೆ ಮುದುಕ ಮಾವನಿಗೆ ಹೇಳ್ತಾ ಮಾವನವರೇ ಇಲ್ಲೇನು ಸುಮ್ಮನೆ ಕೂತಿದ್ದೀರಿ ಹೊರಗೆ ಬಿಸಿಲಲ್ಲಿ ಹಪ್ಪಳ ಹಾಕಿದ್ದೇನೆ ಸ್ವಲ್ಪ ನೋಡ್ಕೊಂಡಲ್ಲಿ ಕೂತ್ಕೊಳ್ಬಾರ್ದೆ ಇಂಥ ಕೆಲಸಕ್ಕೆಲ್ಲ ಮುದುಕರು ಬೇಕಾಗ್ತಾರೆ ಇಟ್ಕೊಂಡಿದ್ದಾರೆ ಓಡಿಸಲಿಲ್ಲ ಅದೇ ಪುಣ್ಯ ಅಂತ ತಿಳ್ಕೊಳ್ಬೇಕು ಮುದುಕರನ್ನ ವೃದ್ಧೋಪಸೇವಿತರಾದ ಜ್ಞಾನಿಗಳು ಪರಂಪರೆ ಮರೆಯುತ್ತಂದು ನೋಡಿ ಭೀಶ್ವರಂತಹ ಈ ವೃದ್ಧನಿಗೆ ಏಕಪಟ್ಟ ಅಂತ ಕರ್ಣನು ತಿರಸ್ಕಾರ ಮಾಡುವಾಗ ಕುಪಿತರಾದಂಥ ಅಶ್ವತ್ಥಾಮ ಕರ್ಣನನ್ನು ಎದುರಿಸುತ್ತಾನೆ ಈಗ ಇವರಿವರೊಳಗೆ ಯುದ್ಧ ಶುರುವಾಗಿದೆ ಕುಪಿತರಾದಂಥ ಕರ್ಣ ಭೀಷ್ಮನಂತೆ ಮಾಡಿದಾಗ ಅಶ್ವತ್ಥ ಅವರಂತೂ ಹೇ ಮೂರ್ಖ ಕುಲಹೀನ ನೀತಿಹೀನ ಜಾತಿಹೀನ ಭೀಷ್ಮೇನು ಮಾಡ್ತಾ ಇದ್ದು ಬೀಳ ಹೊಯ್ಯುವೆ ನಿನ್ನ ದರ್ಪದ ಬಿಲ್ಲು ಬಹಳವನ್ನ ಬೀಳ ಹೊಯ್ಯುವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಕುಲವತ್ತರಿಯ ನಟನು ಮದ ಬಿಡಿಯೇ ಚಿಂತು ನೆರೆಗೇ ಕುಲ ಬನ್ನರಿಯ ಥರು ಮಗದಿಂದಲಿಯೇ ಕಿಂತು ನೆರಿವೇ ಬೀಳ ಹೊಯ್ಯುವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಬೀಳ ಹೊಯ್ಯೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಕುಲವನ್ನರಿಯದ ಥರು ಮನದಿಂದಲಿಯೇ ಕಿಂತು ನೆರವೇ ಪದ ಭಾನೇ ಆಗಿ ಎಂಥ ಪದ ಆ ಪ್ರಾಚೀನ ಕವಿಗಳು ಆ ರಸೋತ್ಪನ್ನ ಮಾಡಲಿಕ್ಕಾಕಿ ಆ ಕಾವ್ಯದ ಮೂಲಕ ಆ ಚಿತ್ರವನ್ನು ಕಣ್ಣು ಅಂದ್ಕೊಳ್ಳಿ ಬೀಳ ಹೊಯ್ಯವೆ ನಿನ್ನ ದರ್ಪದ ಬಿಲ್ಲು ಬಾಡ ಬನ್ನ ಕುಲ ಬಂದರಿಯ ತೊಮ್ಮದ ಬಿಂದರಿಗೆ ಹಾಗೇ ಹೇಳಬೇಕು ಅಂತ ನಿಯಮ ಆಗ ರಸೋತ್ಪನ್ನವಾಗ್ತದೆ ನಮಗೆ ಸಂಗೀತ ಬರ್ತದೆ ಅಂತ ಬೀ ಯೋತ್ ಮಾಡ ನಾಳೆ ಮಾಡುವ ಕೊಟ್ಟು ಹೋಗ್ಬಿಡ್ತಾರೆ ಆ ರಸೋತ್ಪನ್ನವಾಗುವ ಉದ್ದೇಶ ಬೀಳ ಹೊಯ್ವೆ ನಿನ್ನ ದರ್ಪದ ಬಿಲ್ಲು ಬಹಳವನ್ನ ಕುಲ ಬಂದರಿಯ ನಟರು ಮದದಿಂದಲಿಯೇ ಕಿಂತು ನೆರವೇ ಅಧವಾ ಕುಲವಂದರಿಯ ನಟನು ಮನದಿಂದಲಿಯೇ ಕಿಂತು ನೆರವೇ ಅಥವಾ ಬೀಳ ಹೊಯ್ವೆ ನಿನ್ನ ದರ್ಪದ ಬಿಲ್ಲು ಬಹಳವನ್ನ ಎಂಥ ಇಂಥ ಸಾಹಿತ್ಯ ಇಂಥ ರಸೋತ್ಪನ್ನ ಕನ್ನಡಿಗರಿಗೆ ಮರೆತು ಹೋಗ್ತದಲ್ಲ ಈಗ ಎಲ್ಲಾ ಹಾಡುಗಳು ಹಿಂದಕ್ಕೆ ಬಿದ್ದು ಎಲ್ಲಾ ಸಾಹಿತ್ಯ ಹಿಂದಕ್ಕೆ ಬಿದ್ದು ಒಂದು ಮಾತ್ರ ಉಳ್ಕೊಂಡಿದೆ ನಾನಿರುವುದು ನಿನಗಾಗಿ ನೀನಿರುವುದು ನನಗಾಗಿ ಇಂಥ ಜನರು ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಎಲ್ಲಿ ಹುಡುಕ್ತಿಯ ಎಂಥ ಪತನವಾಗಿದೆ ಸಾಕು ಇಂತಹ ಹಾಡನ್ನು ಹಲ್ಲು ಬರಲಿಕ್ಕೆ ಶುರುವಾದ ಹುಡುಗರಿಂದ ಹಲ್ಲು ಬಿದ್ದುವಾದ ಮುದುಕರು ತನಕಗಳಿಗೆ ಕುಡಿಯಿತು ವಿಚಾರ ದೇಶಕ್ಕೊಂದು ಗೊತ್ತು ಗುರಿ ಇಲ್ಲ ವಿಚಾರ ಇಲ್ಲ ಮುದುಕರಿಗೂ ಮಕ್ಕಳ ಆಟಿಕೆ ದಾರುಣ್ಯದಲ್ಲೇ ವೃದ್ಧರಿಗಿಂತ ಕೊರಕಡೆ ಎಂತಹ ಸ್ಥಿತಿ ದೇಶಕ್ಕೊಂದು ಗೊತ್ತು ಗುರಿ ಇಲ್ಲ ನೋಡಿ ಎಷ್ಟು ಸಮಸ್ಯೆ ಉಂಟು ರಾಷ್ಟ್ರದಲ್ಲಿ ಯಾರ ಲಕ್ಷ್ಯ ಕೊಡ್ತಾ ಇಲ್ಲ ಒಂದು ಕ್ರಿಕೆಟ್ ಶುರುವಾಗ್ಬಿಟ್ರೆ ಸಾಕು ಮನೆ ಮನೆಯಲ್ಲಿ ಕಿರಿ ಕಿರಿ ಕಿರಿ ಕ್ರಿಕೆಟ್ ಒಂದೇ ಯಾವ ಆಫೀಸ್ನಲ್ಲೂ ಕೆಲಸ ನಡೆಯೋದಿಲ್ಲ ಯಾವ ಹೆಂಡತಿಯೂ ಕಾಪಿಗೆ ಸಕ್ಕರೆ ಹಾಕೋದಿಲ್ಲ ಅಲ್ರಿ ಅದು ಮಕ್ಕಳ ಆಟ ಮಕ್ಕಳ ಆಡ್ಲಿಕ್ಕೆ ಮುದುಕರಿಗೆ ಹಾಕಬೇಕು ವಯೋಧರ್ಮ ಬೇಡವೆ ಅದಕ್ಕೆ ಮೊನ್ನೆ ಒಬ್ಬ ಮುದುಕನ್ನು ಕೇಳಿದ ದಾಸ್ತ್ರ ಸ್ಕೋರ್ ಎಷ್ಟಾಯ್ತು ನಾ ಹೇಳಿದ ನೀನ್ ಔಟ್ ಆಗಿದ್ಯಲ್ಲ ಮಾರಾಜ್ ನನಗೆ ಯಾಕೆ ವಯೋಧರ್ಮಕ್ಕೆ ಹೊಟ್ಟೆ ಬಟ್ಟೆಗಿಲ್ಲದೆ ಕೋಟಿ ಕೋಟಿ ಜನರು ಬಳಲು ಈ ದೇಶದಲ್ಲಿ ಕೋಟ್ಯಂತರ ರೂಪಾಯಿ ಆಟೋ ಆಟೋಕ್ಕೆ ವೆಚ್ಚ ಮಾಡುವಷ್ಟು ಧನಿಕ ದೇಶವೇ ನಮ್ಮದು ಸಾಹಿತ್ಯದಲ್ಲಿ ನೋಡಿ ಕ್ರೀಡೆಗಳಲ್ಲಿ ನೋಡಿ ನೀತಿ ನಿಯಮಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಶಿಥಿಲತೆ ಉಂಟಾಗಿದೆ ಪುನರ್ ಸ್ಥಿತಿ ಪ್ರಾಪ್ತಿಯಾಗಿದೆ ಅಶ್ಲೀಲವಾದ ಸಾಹಿತ್ಯ ಗುಣ ಧರ್ಮಗಳು ಮೊದಲು ನೋಡಿ ಮನೆಯಲ್ಲಿ ತಾಯಂದರು ಮಕ್ಕಳಿಗೆ ದೇವರು ಧರ್ಮ ನೀತಿ ನಿಯಮಗಳ ಹಾಡು ಹೇಳಿಕೊಟ್ಟು ಮಕ್ಕಳನ್ನು ಅರಳಿಸ್ತಾ ಇದ್ರು ಈಗ ಮಕ್ಕಳನ್ನು ಕೆರಳಿಸ್ತಾರೆ ಎಲ್ಲೋಡಿದರೂ ಮಾತಾರೆ ಮಕ್ಕಳು ಕೆರಳುತ್ತಾರೆ ಯಾಕೆ ನೀನು ಅವರಿಗೆ ಅರಳಿಸಲಿಲ್ಲ ಅವರಿಗೆ ಬೇಕಾದ ವಿಚಾರ ಕೊಡಲಿಲ್ಲ ಇಂಥ ದುರಂತವಿರುವಾಗ ಮಹಾಕಾವ್ಯಗಳ ಕಡೆಗೆ ಲಕ್ಷ್ಯ ಹರಿಸಿ ಇನ್ನೊಮ್ಮೆ ಪುನರ್ ನಿರ್ಮಾಣ ಆಗಬೇಕು ಅಂತ ಅರ್ಥ ಕರ್ಣ ಕೌರವಾದಿಗಳು ಭೀಶ್ವರನ್ನು ವಿರೋಧಿಸಿದರೂ ಬೇರೆ ಮಾರ್ಗ ಇಲ್ಲದೆ ಅವರನ್ನೇ ಮುಂದಿತ್ತು ಯುದ್ಧ ಪ್ರಾರಂಭ ಆಗುವಾಗ ಕರ್ಣ ಯುದ್ಧದಲ್ಲಿ ಪವಡಿಸದೆ ಸೋಲದೆ ನಾನು ಆಯುಧ ಕೈಯಲ್ಲಿ ಹಿಡೋ ಹಿಡಿಯುವುದಿಲ್ಲ ಅಂತ ಕರಣ ಹೊರಟು ಇಬ್ಬರೇನಾದ್ರೂ ಒಟ್ಟಿಗೆ ಸೇರಿ ಯುದ್ಧ ಮಾಡಿದ್ರೆ ಭಗವಂತರಿಗೇನು ಕಷ್ಟವಿಲ್ಲ ವ್ಯರ್ಥ ಜನರು ಸಾಯ್ತಾ ಇದ್ರು ಅದಕ್ಕಾಗಿ ಇವರಲ್ಲಿ ಬುದ್ಧಿ ಭೇದವನ್ನು ಉಂಟು ಮಾಡ್ತಾನೆ ಪರಮಾತ್ಮ ಬುದ್ಧಿ ಚಾ ಜನಿತ ಲಕ್ಷ್ಮೀ ಚಾ ಪತಿ ದೇವರಿಗೆ ಶಿಕ್ಷೆ ಕೊಡುವುದು ಅಂದ್ರೆ ದೊಣ್ಣೆ ತಕ್ಕೊಂಡು ಮುಂದೆ ಹೊಡೆಯೋದಲ್ಲ ಬುದ್ಧಿ ಕೆಡಿಸ್ಬಿಡೋದಷ್ಟು ಬುದ್ಧಿನಾಶಾತ್ವನಶ್ಚಿತಿ ಹಾಗೆ ಭೇದ ಕಲ್ಪಿಸಿದ ಕರ್ಣ ಹೊರಟು ಹೋಗ್ತಾನೆ ಭೀಷ್ಮರೊಬ್ಬರೇ ಪ್ರತಿದಿನ ಸೂರ್ಯಾಸ್ತಮಾನದೊಳಗೆ ಹತ್ತು ಸಾವಿರ ಮುಕಟುಪತಿಗಳ ಕತ್ತನ್ನು ಕತ್ತರಿಸಿ ಚೆಲ್ಲುತ್ತಾ ಇದ್ದ ಪಾಂಡವರಿಗೆ ಜಯದ ಭಯಕ್ಕೆ ಸ್ವಪ್ನದಲ್ಲೂ ಇಲ್ಲ ಸೇರಿ ಹೆಗರಿ ಓಡ್ತಾ ಇದೆ ಧರ್ಮರಾಜ ಹೇಳ್ತಾನೆ ಕೃಷ್ಣ ಕಾಲ ಎವರಂತೆ ಪಿತಾಮಹನು ಕೈಯಲ್ಲಿ ಆಯುಧ ಹೇಳಿಕೊಂಡು ನಿಂತಿದ್ದಾರೆ ಸಾಕ್ಷಾತ್ ಭಾರ್ಗವರಾಮರ ಭಗವಾನ್ ಪರಶುರಾಮರ ಶಿಷ್ಯರು ಇವರ ಬಾಣಗುಂಡರಿಂದ ಬದುಕಲಿಕ್ಕೇನು ಉಪಾಯ ನಮ್ಮ ಸೇನೆ ಪ್ರಾಣಭಯದೆಂದು ಓಡ್ತಾ ಇದೆಯಲ್ಲ ನಮಗಿನ್ನೆಲ್ಲಿ ಜಯ ಕೃಷ್ಣ ಹೇಳ್ತಾನೆ ಸರ್ವರಾಜ ಯಾಕೆ ಬೆದರುತ್ತೀಯೋ ಯುದ್ಧದಲ್ಲಿ ಸೋಲು ಗೆಲುವುಗಳು ಸಹಜ ಸೇನೆ ಹೆದರಿ ಓಡತದೆ ಅಂತ ನೀನೇ ಪ್ರಚಾರ ಮಾಡಿದರೆ ಉಳಿದವರಿಗೆ ನೈತಿಕ ಸ್ಥೈರ್ಯ ಧೈರ್ಯ ಬರುವುದಿಲ್ಲ ಯುದ್ಧ ವಾರ್ತೆಯನ್ನು ಇದ್ದಕ್ಕಿದ್ದಾಗ ಪ್ರಕಟಪಡಿಸಬಾರದು ಒಂದು ಕೃಷ್ಣ ಇದು ಇವತ್ತಿಗೂ ಸತ್ಯ ಯುದ್ಧ ವಾರ್ತೆಯನ್ನು ಇದ್ದಕ್ಕಿದ್ದಾಗ ಪ್ರಕಟಪಡಿಸುವುದಿಲ್ಲ ಯುದ್ಧದಲ್ಲೇನಾದರೂ ನಮ್ಮ ಸೈನ್ಯ ಓಡಿ ಸೈನ್ಯ ಓಡಿ ಹೋಯಿತು ಅಂತ ಪೇಪರ್ ಬರುವುದಿಲ್ಲ ಪೇಪರ್ ಹಾಕುವಾಗ ನಮ್ಮ ಸೈನ್ಯವು ಧೈರ್ಯದಿಂದ ಹಿಮ್ಮೆಟ್ಟಿತು ಅಂತ ಪತ್ರಕರ್ತರ ಭಾಷೆ ಒಂದಿರ್ತದೆ ಆ ಪ್ರಕಾರ ತಿಳ್ಕೊಳ್ಬೇಕು ಈ ಓದುವವರು ಬರೋದು ಧೈರ್ಯ ಅಂತ ಓದ್ತಾರೆ ನೋಡಿ ಸ್ವಲ್ಪ ಧೈರ್ಯ ಅಡ್ಡಿ ಇಲ್ಲ ನೋಡುವ ಆಮೇಲೆ ಸೇರಿ ಓಡಿ ಹೋಯ್ತು ಅಂತ ಪ್ರಾರಂಭ ಮಾಡ್ತಾರೆ ಅದಕ್ಕೋಸ್ಕರ ಕೃಷ್ಣ ಹೇಳ್ತಾರೆ ಆ ಮಾತನ್ನ ತಕ್ಷಣವೇ धर्मराजी भयपड़बेड़ युक्ति ना नीष्मे युधिष्ठर क्धीष्मि शिबि ನಿದ್ರಾ ತಂದ್ರ ಅಪಗತ ವಿಸ್ಮೃತಿಗಳು ಯೋಗಿಗಳಿಗಿಲ್ಲ ತತ್ವಜ್ಞಾನಿಗಳಿಗೆ ಭಗವದ್ಭಕ್ತಿ ನಿದ್ರೆ ಅಂದರೆ ಪ್ರಾಜ್ಞನಾಮಕನಾದ ಪರಮಾತ್ಮರು ನುಡಿಕೊಂಡಿರತಕ್ಕಂಥ ಭೀಷ್ಮರು ಆ ರಾತ್ರಿಯಲ್ಲೂ ಕೂಡ ಪ್ರಾಜ್ಞನಾಮಕರಾದ ಭಗವಂತ ಅನುಸಂಧಾನಗಳಿದೆ ಕೃಷ್ಣ ವಿಷ್ಣು ಹರಿ ಗೋವಿಂದ कृष्ण विष्णु हरी गोविंदपतापमे दो गुण दोष निवार कृष्ण विष्णु हरी गोविंद नारायण करशील तरी ನಿರ್ಮಿಲೇ ಕೈಲೋಕ್ರೇ ಸಮ ಶಿ ಅಮ್ ಶಿಖವೇ ಕೃಪೇ ಮಾುಮ ನಾಮ ಸಂಕೀರ್ತನ ಹೆಮ್ಚ ನಾಮ ಸಂಕೀರ್ತನ अनुष्ठान तुम्हे पायपासी निंद्रा हाथी माधी प्रेम हाचि तुम पाई दा साध काल खेप तुम्ह पाय निंद्रा हाथी माध प्रेमुद्रा तुम पाई दा सा पा। हाची माधा कालक go divati ram srishta bhumi vinda narayana ram krishna krishna ram gobinda narayana ram krishna ram gobinda narayana narayana narayana narayana ಭೀಶ್ವರ ಪಾದಕ್ಕೆರಗಿ ಧರ್ಮರಾಜ ಹೇಳುತ್ತಾನೆ ಪಿತಾಮಹ ಬಿತ್ತಿದ ಬೀಜವನ್ನು ಭೂಮಿ ನುಂಗಿದರೆ ಬೇಲಿಯೇ ಹೊಲವನ್ನು ಮೆದ್ದರೆ ತಾಯಿಯೇ ಮಗುವಿಗೆ ವಿಷ ಕೊಟ್ಟರೆ ಹಾಕಿದ ಹೆಳಲೇ ಹಾವಾದರೆ ಕುಳಿತ ಮಣೆಯದ್ದು ಹಣೆಗೆ ಬಡಿದರೆ ಗೋಡೆಗೆ ಬರದ ಹುಲಿ ಗುರುಗುಡಿಸಿ ತೆನೆಬಂದರೆ ಕಲಸಿಟ್ಟ ಅವಲಕ್ಕೆ ಕಲಪನಟಿ ನುಂಗಿದರೆ ದಾಸರು ಕೊಡುವ ದೃಷ್ಟಾಂತಗಳಿವೆ ನೀನೇ ನಮ್ಮನ್ನು ಕೊಲ್ಲಿ ಬಂದು ನಮ್ಮನ್ನು ಕಾಪಾಡುವರು ಯಾರ ನೀನೇ ನಮ್ಮನ್ನು ಕರೆಸಿ ಯುವರಾಜ ಪದವಿ ಕೊಟ್ಟವ ನೀನು ಹೇಳೋ ಆಚಾರ್ಯವರಿಯಾ ಪಿತಾಮಹಾಧರ್ಮರಾಜ ನಿನಗೆ ಅಧಿಕಾರ ಇಲ್ಲ ಹೋಗು ಕಾಡಿಗೆ ಅಂತ ಹೇಳಿದ್ರೆ ಈ ಕ್ಷಣ ನಾನು ವನವಾಸ ಕೈ ಕೊಡ್ತೇನೆ ಆಚಾರ್ಯ ಭೀಷ್ಮರಂದ್ರೆ ಉತ್ಸಾಹ ನೀನು ನಾಡನ್ನು ಬಿಟ್ಟು ಹೋಗೋದು ಬೇಡಪ್ಪ ನಾನೇ ಈ ಪ್ರಪಂಚ ಬಿಟ್ಟು ಹೋಗ ನಾನು ಬದುಕು ಸಾಧಿಸಬೇಕಾದ ಯಾವುದು ಉಳಿದಿಲ್ಲ ಪಾಂಡವರೈವರನ್ನು ನಾನು ಮುಟ್ಟುವುದಿಲ್ಲ ಶಿಖಂಡಿಯ ವಿರುದ್ಧವಾಗ ನಾನು ಯುದ್ಧ ಮಾಡುವುದಿಲ್ಲ ಇದು ಎರಡು ಉಳಿದೆಲ್ಲ ಶತ್ರುಗಳನ್ನು ಇದಲ್ಲೇ ಅಂದ ಭೀಷ್ಮರು ಆ ದಿನ ಆ ಶಿಖಂಡಿಯನ್ನು ತನ್ನ ಮುಂದಕ್ಕೆ ನಿಲ್ಲಿಸಿದ್ದ ಇದಕ್ಕೆ ದೊಡ್ಡ ಹಿನ್ನೆಲೆ ಯಾವುದು ಅಂದರೆ ಜುನಾವಕನಾದ ವಸು ತನ್ನ ಪತ್ನಿಯಾದ ವರಾಂಗಿ ಅವಳ ಗೆಳತೆಯಾದ ಚಿತವತಿಗೆ ವಶಿಷ್ಠರ ಆಶ್ರಮದ ಕಾಮಧೇರುವನ್ನು ತಂದುಕೊಡಬೇಕು ಅಂತ ವರಾಂಗಿಯು ಗೆಳತಿಯ ಆಸೆ ಪೂರ್ಣ ಮಾಡಲು ಗಂಡನಾದ ದ್ವನಾಮಕನನ್ನು ಪ್ರೇರಿಸಿ ಪ್ರೇರೇಪಿಸಿ ಆ ನಂದಿನಿ ಕಾಮಧೇನವನ್ನು ಅಪಹರಿಸುವಾಗ ಅದು ಬರಲಿಕ್ಕೆಳದೇ ಇರುವಾಗ ಮುಳ್ಳಿನ ಹೆಂಟೆಗಳಿಂದ ಹೊಡೆಯುತ್ತಾನೆ ಆ ವಸು ಆಗ ಭೀಷ್ವರು ಗೋಮಾತೆಯನ್ನು ಹಿಂಸಿಸಿದ ಕಾರಣದಿಂದ ನೀನು ಭೂಲೋಕದಲ್ಲಿ ಜನಿಸಿ ಮಾತ್ರ ಪ್ರೇಮದಿಂದ ವಂಚಿತನಾಗಿ ಸಮಸ್ತ ಸಾಂಸಾರಿಕ ಸುಖದಲ್ಲಿ ವಂಚಿತನಾಗಿ ನಿನ್ನ ಜೀವನ ದುರಂತವಾಗಲೆಂಬುದಾಗಿ ಶಪಿಸುತ್ತಾರೆ ಒಂದು ಗೋವನ್ನು ಹಿಂಸಿಸಿದ ಕಾರಣ ಒಬ್ಬ ವಸು ಹುಟ್ಟಿ ಬರಬೇಕಾಯಿತು ಗೋವು ಮತ್ತು ಬ್ರಾಹ್ಮಣ ಇದನ್ನ ಜೊತೆಯಲ್ಲಿ ಚಿಂತನೆ ಮಾಡ್ತೇವೆ ನಾವು ಒಂದು ಗೋವು ಮತ್ತು ಒಂದು ಋಷಿ ಎರಡು ಸಮಾನ ಅಂತ ತಿಳಿಯುತ್ತೆ ಮಹರ್ಷಿ ಆಪಸ್ತಂಭರ ಚರಿತ್ರೆ ಬರುತ್ತದೆ ಆಪ ನೀರು ನೀರಿನಲ್ಲಿ ಮುಳುಗಿ ಧ್ಯಾನ ಮಾಡ್ತಾ ಇದ್ರು ಶ್ವಾಸ ನಿರೋಧ ಮಾಡಿ ಆಪಸ್ತಂಬರು ಊರಿಗೆ ಬರಗಾಲ ಬಂದಿತ್ತು ಕೃಷಿ ಮಾಡತಕ್ಕಂತಹ ಜನರು ಬರಗಾಲದಿಂದ ಬೆಳೆಯಿಲ್ಲದೆ ಹೇಗಾದ್ರೂ ಬದುಕೋಣ ಮೀನು ತಿಂದಾದ್ರೂ ಬದುಕೋಣ ಅಂತ ಬಲೆ ಬೀಯಿಸ್ತಾ ಆ ಬಲೆಯಲ್ಲಿ ಆಪಸ್ತಂಭರು ಸಿಕ್ಕಿಬಿದ್ದರು ಮೇಲೆ ಕೆಳದರೆ ಋಷಿ ಎಲ್ಲರೂ ಕೈ ಮುಗಿದ್ರು ನಮ್ ತಪ್ಪಾಯ್ತು ಅಂತ ನೀವು ಯಾಕೆ ಬಲೆ ಹಿಂಸಾತ್ಮಕ ಜೀವನ ಮಾಡ್ತೀರಿ ಋಷಿಯು ಕೃಷಿಯನ್ನು ಕಂಡು ಹಿಡಿದು ನಿಮಗೆ ಜೀವನ ಮಾಡಲಿಕ್ಕೆ ಕೇಳಿದ್ದೀನಲ್ಲ ಅವರಂದರೂ ಭೀಕರವಾದ ಬರಗಾಲ ಬೇರೆ ಮಾರ್ಗವಿಲ್ಲವಾದ ಹೀಗೆ ಮಾಡಿದ್ದೆ ರಾಜ ಕಾಲಸ ಕಾರಣ ಬರಗಾಲಕ್ಕೆ ರಾಜಕಾರಣ ಅವನ್ನು ಕರೆಸಿಲ್ಲ ಆಪಸ್ಟೊಂಬರು ತನಗೆ ಶಪಿಸಿ ಯಾರೋ ಒಂದು ಭೀತಿಯಿಂದ ರಾಜ ಕೇಳ್ತಾನೆ ಯಾರು ಬಲೆ ಬೀಸಿದ್ರೋ ಅವರು ಏನು ಬೇಕೋ ಅದನ್ನು ಕೇಳಿ ಈ ಋಷಿಗೆ ತುಲ್ಯವಾದ ಸಮಾನವಾದ ವಸ್ತು ಕೊಡುತ್ತೇನೆ ಇಡೀ ಭೂಮಿಯನ್ನೇ ಕೊಟ್ಟರು ಕೂಡ ಒಬ್ಬ ಋಷಿಗೆ ಸಮಾನವೇ ಅದು ಕೊನೆಗೆ ಆಪಸ್ತಂಭರಂದರು ರಾಜ ನಿನ್ನ ಎಲ್ಲ ರಾಜ್ಯ ಕೊಟ್ಟರು ಕೂಡ ಒಬ್ಬ ಋಷಿ ನಿಮ್ಗೆ ಸಿಗೋದಿಲ್ಲ ಒಬ್ಬ ಋಷಿಗೆ ಸಮಾನವ ಒಂದು ಗೋವು ಈ ಗೋವನ್ನು ಅವರಿಗೆ ಕೊಡು ನನ್ನನ್ನು ಅವರ ಕೈ ಬಿಡಿಸುವಂತ ಒಂದು ಗೋವನ್ನು ಕೊಟ್ಟು ಆಪಸ್ತಂಬರನ್ನು ರಾಜ ಬಿಡಿಸಿದ ಹಾಗಾದ್ರೆ ಒಬ್ಬ ಋಷಿ ಒಂದು ಗೋ ಎರಡೂ ಸಮಾನ ಒಂದು ಗೋ ವಧೆ ಮಾಡಿದರೆ ಒಬ್ಬ ಕುಲಜರಾದ ಜ್ಞಾನಿಯಾದ ಋಷಿಯನ್ನು ಕೊಂದಷ್ಟು ಪಾಪ ಆಮೇಲೆ ನೋಡಿ ಯಾವುದೇ ಪ್ರಾಣಿಯ ಜಲ ಮಲವನ್ನು ಮನುಷ್ಯ ಉಪಯೋಗಿಸೋದಿಲ್ಲ ಗೋವಿನ ಜಲಮಲಗಳು ನಮಗೆ ಪವಿತ್ರ ಗೋವಿನಲ್ಲಿ ಉಂಟಾದ ಶುದ್ಧೀಕರಣ ಸ್ವೀಕಾರ ಮಾಡ್ತೀವಿ ಗೋವನ್ನು ಪಶು ಅಂತ ಯಾರು ತಿಳಿಯೋದಿಲ್ಲ ವೈದಿಕ ಹಿಂದೂ ಧರ್ಮದಲ್ಲಿ ನೀನು ನಾಗರ ಹಾವು ನೋಡಿದ ಕ್ಷಣ ಶೇಷದೇವರ ಚಿಂತನೆ ಮಾಡ್ತೀನಿ ಪಶುವನ್ನು ಕಂಡ ಕ್ಷಣ ಪಶುಪತಿಯ ಸ್ಮರಣೆ ಮಾಡ್ತಾ ಇದ್ದ ಪಕ್ಷಿಯನ್ನು ಕಂಡ ಕ್ಷಣ ಪಕ್ಷಿ ಪರಮಾತ್ಮನ ಚಿಂತನೆ ಮಾಡ್ತೀವಿ ಅಶ್ವತ್ವವನ್ನು ಕಂಡಾಕ್ಷಣ ಭಗವಾನ್ ನಾರಾಯಣನ ಚಿಂತನೆ ಮಾಡ್ತೀವಿ ವಟವೃಕ್ಷವನ್ನು ಕಂಡಾಕ್ಷಣ ದಕ್ಷಿಣಾಮೂರ್ತಿ ರುದ್ರದೇವ ಅಲ್ಲಿ ಕೂಡ ತಪಸ್ಸು ಮಾಡ್ತಾನೆ ಅಂತಳುತ್ತಾ ಇದ್ವಿ ಬರೀ ಜಲವನ್ನು ಕಂಡಾಗ ಆಪೋ ನಾರಾಯಣ ಪರಮಾತ್ಮನ ಜಲರೂಪ ಚಿಂತನೆ ಮಾಡ್ತೇವೆ ನಾವು ಯಾವ್ಯಾವ ವಸ್ತುಗಳನ್ನು ಕಾಣುತ್ತೇವೆ ಭಗವದನುಸಂಧಾನ ಮಾಡ್ತೇವೆ ಶ್ರೀ ತುಳಸಿಯನ್ನು ಕಂಡ ಕಾರ್ತೀಕ ದಾಮೋದರನ ಚಿಂತನೆ ಮಾಡ್ತೇವೆ ತುಳಸಿ ಅಂತ ಅದನ್ನು ನಾವು ನೋಡುವ ಒಂದೊಂದು ವಸ್ತುವು ಕೂಡ ಭಗವಂತನ ಪ್ರತಿಮಾ ಅದನ್ನು ದೇವರಿಗೆ ಪ್ರತಿಮಾ ಸ್ಥಾನದಲ್ಲಿಟ್ಟು ನೋಡ್ತೇವೆ ಇಂಥ ದಿವ್ಯ ಸಂಸ್ಕೃತಿ ಸಮಸ್ತಭೂತ ದಯಾ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಪ್ರೇಮದಿಂದ ನೋಡ್ತಕ್ಕ ಅಂಥ ಸಂಸ್ಕೃತಿಯ ವಿಸ್ಮೃತಿ ಉಂಟಾಗಿದೆ ಮಹಾಮಹಾ ಮೌಲ್ಯಗಳನ್ನು ಕಳ್ಕೊಂಡಿದ್ದೇವೆ ಮನುಷ್ಯ ಅಸುರತೆಯ ಕಡೆಗೆ ಧಾವಿಸ್ತಾ ಇದ್ದ ಎಂಥ ದುರಂತ ಸ್ಥಿತಿ ರಾಷ್ಟ್ರದಲ್ಲಿ ಉಂಟು ಅಂದರೆ ಕೆಲವು ವರ್ಷಗಳ ಹಿಂದೆ ದೆಹಲಿಯ ಒಬ್ಬ ಶ್ರೀಮಂತ ಚರ್ಮ ವ್ಯಾಪಾರಿಯ ಉಗ್ರಾಣಕ್ಕೆ ಸರ್ಕಾರಿ ಅಧಿಕಾರಿಗಳು ದಾಳಿ ಇಟ್ಟಾಗ ಅಲ್ಲಿ ಎಷ್ಟೋ ಟನ್ನುಗಟ್ಟಲೆ ದನದ ಆಕಳ ಕರುವಿನ ಚರ್ಮ ಸಿಗಿತು ಆ ವ್ಯಾಪಾರಿ ಏನ್ಮಾಡ್ತಿದ್ದ ಅಂದರೆ ವಿದೇಶಿ ಹಸುಗಳನ್ನು ಸಾವಿರಾರು ಹಸುಗಳು ತರಿಸಿ ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಿ ಆ ಗರ್ಭಪ್ರಸವವಾಗುವ ಮೊದಲೇ ವಿದ್ಯುದಾಘಾತಗಳಿಂದ ಗರ್ಭಪಾತವಾಗಿಸಿ ಆ ಕರು ಸಾಯುವ ಮೊದಲೇ ಚರ್ಮ ಕೇಳಿಸಿಬಿಡ್ತಿತ್ತು ಅದು ಮೃದುವಾಗಿ ಉಳಿಯಬೇಕು ಅಂತ ಇಂತಹ ಕರುವಿನ ಚರ್ಮ ಟನ್ನುಗಟ್ಟಲೆ ಸಿಗಬೇಕಾದ್ರೆ ಎಷ್ಟು ಗೋವುಗಳಲ್ಲಿ ಎಷ್ಟು ಕರುಗಳು ಹಿಂಸಿಸಿವೆ ಆ ಚರ್ಮವನ್ನು ಕಳ್ಳತನದಲ್ಲಿ ವಿದೇಶಕ್ಕೆ ಕಳಿಸಿ ಅದು ವಿದೇಶದಿಂದ ಮನಿ ಪರ್ಸ್ಗಳು ವ್ಯಾಲಿಟಿ ನಮ್ಮ ದೇಶಕ್ಕೆ ಬಂದು ನಮ್ಮ ಹೆಣ್ಣು ಮಕ್ಕಳು ಆ ವ್ಯಾಲಿಟಿ ಬ್ಯಾಗ್ ಕುತ್ತಿಗೆ ಹಾಕ್ಕೊಂಡು ಅಷ್ಟಮಿ ದಿನ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾರೆ ಇಂತಹ ಒಂದು ಪತನವಾದಂತಹ ದೇಶದಲ್ಲಿ ಗೋಬ್ರಾಹ್ಮಣ ಹಿತಾಯಚ ಈ ಕಲ್ಪನೆ ಏನು ಮಾಡ್ತೀವಿ ಎಂಥ ರಾಕ್ಷಸಿ ಸ್ಥಿತಿಯಲ್ಲಿದೆ ಆ ದ್ವಾಮಕ ಗೋವು ಹಿಂಸಿಸಿದ ವಸು ಭೀಷ್ಮನಾಗಿ ಹುಟ್ಟಿ ಎಲ್ಲರಿಂದ ವಂಚಿಸಲ್ಪಡಬೇಕಾಯ್ತದೆ ಇದನ್ನು ಚಿಂತನೆ ಮಾಡಿ ಧರ್ಮರಾಜನಿಗೆ ಹೇಳುತ್ತಾರೆ ಭೀಷ್ಮನ ಮಗು ನನ್ನ ದುರಂತವಾದ ಜೀವನವನ್ನು ನೋಡ್ಕಂದ ನಾಳೆಯ ಯುದ್ಧದಲ್ಲಿ ಶಿಖಂಡಿಯನ್ನು ತಂದು ನನ್ನ ಆದರೆ ಆ ನಪಂಸಿಕನ ಕೈಯಲ್ಲ ನನ್ನ ವಂದಿಸು ಯಾಕಂದ್ರೆ ಗಂಡನನ್ನು ಪ್ರೇರಣೆ ಮಾಡಿದ ಆ ವರಾಂಗಿ ಶಿಖಂಡಿಯಾಗಿ ಹುಟ್ಟಿದ್ದ ಪತಿಯನ್ನು ದುರ್ಮಾರ್ಗಕ್ಕೆ ಹಚ್ಚತಕ್ಕಂಥ ಪತ್ನಿ ನಪಂಸಗಳಾಗಿ ಹುಟ್ಟುತ್ತೆ ಷಂಡರೂಪದಿ ಜನಿಸಿ ಗಂಡನಿಗೆ ಶತ್ರುವಾಗ ಉಂಟಾಕಿ ಶಾಪ ಅದೇ ಅವಳ ವಿರುದ್ಧ ಆಗದೆ ಎತ್ತೋದಿಲ್ಲ ಅಂತ ಭೀಷ್ಮ ಹೇಳುವ ಅರ್ಥ ಅದು ಶಿಖಂಡಿಯನ್ನು ನೆಪ ಮಾತ್ರ ತಂದು ನಿಲ್ಲಿಸಿ ಕೃಷ್ಣನ ಆಜ್ಞೆಯಂತೆ ಪಾರ್ಥನ ಕೈಯಿಂದ ಬಾಣುಗಳು ಬಿಡಬೇಕು ಇದಕ್ಕೆ ಮೊದಲು ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುವನೆಂಬುದಾಗಿ ಹೇಳಿ ಬಾಣಂಗಳ ಕುಡಿಯುತ್ತಾನೆ ಪರಮಾತ್ಮ ಭೀಷ್ಮನ ತಗಲಿದಂತಹ ಬಾಣದಿಂದ ಅವನ ಹಣೆಯಿಂದ ನೆತ್ತರು ಚೆಲ್ಲಿ ತೋಂದಿದ್ದಾನೆ ಪರಮಾತ್ಮನ ದೇಹ ಭೌತಿಕ ದೇಹವಲ್ಲ ರಕ್ತಮಾಂಸಗಳ ದೇಹವಲ್ಲ ಆಹಾರದ ದೇಹವಲ್ಲ ಆತನದ್ದು ಆನಂದದ ದೇಹ ಅವತಾರ ಕಾರ್ಯಕ್ಕಾಗಿ ಹಾಗೆ ಮಾಡ್ತಾನೆ चक्रवने भीष्मेने ठावाग देश जगन्ीष्मोत्र बरता महाप्रभो रुनाथ हे चक्रवाणे स्तोत्र, स्तोत्र भागवत आचार्य भीष्म ಭಗವಂತನಿಂದ ಅದು ಉಪಕಾರ ಸ್ಮರಣೆ ಮಾಡ್ತಾರಂತೆ ಆ ಚಕ್ರವನ್ನು ಹೇಳುತ್ತ ನನ್ನ ಕಡೆಗೆ ಧಾವಿಸುವ ಭೀಶ್ವರನ್ನು ಪರಮಾತ್ಮನನ್ನು ಕಂಡು ಹೇ ದಯಾಘ ಯಾವ ಜನ್ಮದಲ್ಲ ಅನ್ನ ಋಣವನ್ನು ತೀರಿಸು ಕೃಷ್ಣ ಸ್ವನಿಯಮ ಮಹಾಯ मत्प्रतिज्ञा ऋतम्लुतो रथस्क्र हिड़ोदी भीष्म न भक्त सुुदार् अ स्वनियम मत्प्रतिज्ञा ऋतमधि कर्तव रथस्थ रथदे कड़क कोल्ते धार को भाग्यवंतान प्रभु सशंक चक्रम सकिरीट कुल सपीत वस्त्र सरसुषु ना बयसद सुदर्शन धारियाशन मंगल दर्शन कंडे ತಾನು ಧನ್ಯಲಾದ ಎಂಬುದಾಗಿ ಪರಮಾತ್ಮರನ್ನು ಕೊಂಡಾಡ್ತಾರ ದೇವಾ ದೇವ ಕಿ ನಂದನ ನಂದ ಕುಮಾರ ಬಂದವನಾಚನ ಗೋಕುಲ ಕೃಪ ಕಂಡಪನಾಶನ ಸುಂದರ ರೂಪಾನಂದಿತ ಗೋಕುಲ ವಂದಿತ ಪಾಲಾಯ ಸುತಾಲಕ ನಂದಕ ಹಂತ ಚಂದನ ಚಂದ್ರ ಸುಂದರಿನಾಥ ಇಂಡೀವರೋದಯನಾ ಮಂಡಲಾರೋ ದರ್ಶಕ ರೂಪ ಯೋಧ ವಿಹಾರೇತುಖ್ಯಾ ಸ್ವಕ ಮಂದರಧಾರಿ ಲೋಕ ವಿಧಾನಕ ದೇವೇಪ್ರೋ ವಿಧಾರಕ ಯವಾದ ದೇವರ ಸಿಂಹರಣ್ಯಕ ಶ್ರೋ ಸರ್ವಯಂತಕ ದೈವ ತ ಬಂಧೋ ವಾಮನ ವಾಮನ ಮಾನವ ವೇಷಾಕ್ಯಕೋಳಾಂತಕ ಕಾರಣಭೂತ ರಾಮಧೋ ಸೂರ್ಜ ದೀಪ್ ಕ್ಷತ್ರ ಕೋಳಾಂತಕ ಶಂಭುವರೆಣ್ಯ ರಘವ ರಾಘವರಾಕ್ಷಸ್ರೋ ವಾರು ಸುಂದರೂಾ ಣಿ ವಲ್ಲವ ಪಾಂಡವ ಬಂಧೋ ದೈತ್ಯ ವಿಮೋಹ ಸರಿ ಸುಖಾನೇ ದೇವೋದ ಪುಷ್ಠಕುಲಾ ಸ್ವರೂಪ ಆನಂದ ತೀರ್ಥಾಥ ಪಾಪ ಹರ್ಯ ಶುಭಾತ್ಮ ಲಕ್ಷ್ಮೀರಮಣ ಗೋವಿರಿ ಸತಿಭೇದನ ಪಿ ತಮಹೂ ಕಸಶಯ ಪರಮ ಸದೋದಿತ ಜಗದೆ ಕ ಕಾರಣ ರಾಮ ವಿಧಿ ಪರಮ ಸದೋದಿತ ಜಗದೆ ರಮಾರಣ ಗೋವಿಂದ ಆ ಪ್ರಭುವನ್ನು ಗುಣಗಾನ ಮಾಡ್ತಾರೆ ಆಚಾರ್ಯ ಶ್ರೀಹರಿಯ ಮಹಿಮೆಯನ್ನು ಈ ಕೀರ್ತನ ರಚನೆ ಮಾಡಿ ಅಂಥಕರಣ ಪೂರ್ವಕವಾಗಿ ಭೀಷ್ಣು ಜನೋ ಪೂರ್ಣ ಸಜ್ಜನಡೆರತಕ್ಕಂಥ ದಿವ್ಯ ಆನಂದ ಸಮುದ್ರ ವೃದ್ಧಿಯಾಗಲಿಕ್ಕೆ ಕಾರಣವಾಗುತ್ತಾ ಪೂರ್ಣ ಚಂದ್ರ ನಿವಾರಣಾದ ಪರಮಾತ್ಮನನ್ನು ಕಂಡು ಶ್ರೀಮದಾನಂದ ತೀರ್ಥರು ಸರ್ವಥಾತಿ ಪ್ರಿಯೋಶಿಮೇ ಪರಮಾತ್ಮ ನೀನು ಸರ್ವಧಾರಣೆ ಪ್ರೀತಿಯವಂತ ಕೊಂಡಾಡ್ತಾ ಭೀಷ್ಮರು ಚಕ್ರವಣ್ಣೆತ್ತಿ ತನ್ನಡೆಗೆ ಧಾವಿಸುವ ಪರಮಾತ್ಮನೇ ಕೈ ಪ್ರಭೋ ಚಕ್ರವಾಣೇ ವಯೋಧರ್ಮದಿಂದ ಜರ್ಜರಿತನಾದ ನನಗೆ ದರ್ಶನ ಕೊಟ್ಟು ಕಾಪಾಡ್ತೀ ಸಿಟ್ಟು ಬಂದವರ ಚಕ್ರ ಎತ್ಕೊಂಡು ಬರ್ತೀಯಲ್ಲ ಹೇ ಕಪಡ ನಾಟಕ ಸೂತ್ರಧಾರಿ ನಮ್ಮಲ್ಲಿ ದೇವರನ್ನು ಕಪಡ ನಾಟಕ ಅಂತ ಕಾವ್ಯದಲ್ಲಿ ಕರೆದಿದ್ದಾರೆ ಕವಿಗಳು ನಮ್ಮ ಜನರಿಗೆ ಇದು ಸರಿ ಅರ್ಥ ಆಗಲಿಲ್ಲ ನಮ್ಮ ದೇವರೇ ಕಪಟ ಅಂದ ಬಳಿಕ ನಾವು ಭಕ್ತರು ಸ್ವಲ್ಪ ದೇವರ ಡಬ್ಬಿ ಕೈ ಹಾಕಿದ್ರೆ ಏನು ಅಂತ ದೇವಸ್ಥಾನದಲ್ಲಿ ಡಬ್ಬಿ ಇಡೋದೇ ಕಷ್ಟ ಆಗಿದೆ ಕಪಟ ನಾಟಕ ಅಂಬ ಅರ್ಥ ನಾಟಕ ಅಂದ್ರೆ ನಿಜವಲ್ಲದ್ದು ಅಂತ ಅರ್ಥ ಹಿಂದಿನ ಕಾಲದಲ್ಲಿ ನಾಟಕದಲ್ಲಿ ಗಂಡಸರೇ ಹೆಂಗಸರ ಪಾರ್ಟ ಹಾಕೋ ಹೆಣ್ಣು ಮಕ್ಕಳು ನಾಟಕ ರಂಗಕ್ಕೆ ಬರ್ತಿರಲಿಲ್ಲ ಯಾಕಂದ್ರೆ ಹಿಂದೂ ಮಹಿಳೆಯ ಜೀವನ ಒಂದು ನಿದರ್ಶನವೇ ಹೊರತು ಪ್ರದರ್ಶನವಲ್ಲ ಆದ್ರಿಂದ ನಾಟಕಕ್ಕೆ ಬರ್ತಿರಲಿಲ್ಲ ಗಂಡಸರೇ ಹೆಂಗಸರ ಪಾತ್ರ ಹಾಕ್ತಿದ್ರು ಆ ಹೆಂಗಸಿನ ಪಾತ್ರ ಹಾಕಿದವ ಹೆಂಗಸರ ಹಾಗೆ ನಟಿಸ್ತಾರೆ ಒಲವು ನಿಲುವು ಚಲುವು ಥಳಕು ಬೆಳಕು ನೋಡೋವ್ರಿಗೆ ಸ್ವಲ್ಪ ಸೆಳಕು ಎಲ್ಲ ಮಾಡುತ್ತಾರೆ ಇದೆಲ್ಲ ಮಾಡಿದ್ರ ನಾಟಕ ಅಂತಾಗೂ ಹೇಗೆ ಕೂತವರು ದಿಗ್ಭ್ರಮೆಯಿಂದ ನೋಡ್ತಾರೆ ಇದು ಗಂಡುಸಲ್ಲ ಯಾರು ಹೆಂಗಸನ್ನ ಕರ್ಕೊಂಡು ಬಂದಿದ್ದಾರೆ ಇದು ಹೆಂಗಸು ಅಂತ ನಾಟಕ ನೋಡೋರು ತಿಳಿಯುತ್ತಾರೆ ಆದ್ರೆ ಹೆಂಗಸಿನ ಪಾತ್ರ ಹಾಕಿದೆ ಅವನಿಗೆ ತಾನು ಗಂಡಸು ಅನ್ನೋದು ಮರ್ತು ಆ ನಾಟಕದ ಮಧ್ಯೆ ಸ್ವಲ್ಪ ಪುರುಷೋತ್ ಸಿಕ್ಕಿದ್ರೆ ಪರದೆ ಅಡ್ಡ ಹೋಗಿ ಎರಡು ಸಿಗರೇಟ್ ಎಳೆದು ಬರ್ತಾನೆ ತಾನು ಗಂಡಸು ಸರಿ ನೆನಪಿದೆ ನೋಡೋರು ತಿಳಿಯಿದ್ದಾರೆ ಅದು ಹೆಣ್ಣು ಆ ದಿನ ಅವನ ಹೆಂಡತಿಯೂ ಬಂದಿಲ್ಲಂತೆ ನಾಟಕ ನೋಡ್ಲಿಕ್ಕೆ ಯಜಮಾನರು ತನ್ನ ಹಾಗೆ ಆದ್ದನ್ನು ಕಂಡು ಆ ಹೆಂಡತಿ ಅಳತಾಳೆ ಕಣ್ಣೀರು ಒಡೆಸ್ಕೊಳ್ತಾಳೆ ಯಾರೋ ಕೇಳಿದ್ರು ಯಾಕಮ್ಮ ಅಳ್ತಾ ಇದ್ವಿ ಅಲ್ಲ ನಿನ್ನೆ ತನಕ ಎಂತ ಗಂಡು ಸಾಗಿದ್ರಿ ಇವರಿಗೆ ಗತಿ ಬರುತ್ತದೆ ಅಂತ ಯಾರು ಎನ್ಸಿದ್ರು ಅಲ್ಲ ತಾಯಿನೇನು ಅಳೋದು ಯಾಕೆ ಅಳೋದು ಯಾಕಂದ್ರೆ ನಾಳೆ ಮತ್ತೆ ಗಂಡು ಸಾಗ್ತಾರೋ ಇಲ್ವೋ ಹೆಣ್ಣಿನ ಪಾತ್ರ ಹಾಕಿದವ ಮತ್ತೆ ಗಂಡು ಸಾಕಬೇಕಾದಕ್ಕೆ ಪ್ರಾಯಿಸಿಟ್ಟ ಹೋಮಾಗಿ ಮಾಡಬೇಕು ಈ ದೃಷ್ಟಾಂತ ಅರ್ಥ ಏನು ಮನುಷ್ಯರಂತೆ ನಟಿಸುವ ಪರಮಾತ್ಮನಿಗೆ ತಾನು ದೇವರೊಂದು ವಿಸ್ಮೃತಿ ಇಲ್ಲ ತಾನು ದೇವರೊಂದು ನಟಿಸುತ್ತಾನೆ ಅದಕ್ಕಾಗಿ ಪರಮಾತ್ಮನನ್ನ ನಟನಾಗರ ಅವನ ನಟನೇ ನಮಗೆ ನಿಮ್ಗೆ ನಿಜ ನಿಜ ಅಂತ ಕಾಣಿಸುತ್ತದೆ ಜ್ಞಾನಿಗಳಿಗೆ ಮಾತು ಕೊಟ್ಟು ರಕ್ಕಸಾಂತಕ ನಿನ್ನ ಮಕ್ಕಳಾಟಿಕೆ ದೇವಕ್ಕಳಿಗಲ್ಲದೆ ನಿನ್ನ ಮಕ್ಕಳ ಆಟಿಕೆ ದೇವಕ್ಕಳಿಗಲ್ಲದೆ ತಿಳಿಯದ ರಕ್ಕಸ ಗಂಜಿ ಮುಚುಕುಂದಗೆ ಮರೆ ಹೋದೆ ರಕ್ಕಸ ಗಂಜಿ ಸಾಗರವಿ ಮನೆ ಬಿಗಿದೆ ರಕ್ಕಸ ಗಂಜಿ ವಿಕಾರ ಮೊಗನಾದೆ ರಕ್ಕಸಾಂತಕ ಎಂಬರು ನಿನ್ನ ಮಕ್ಕಳಾಟಿಕೆ ದೇವಕ್ಕಳಿಗಲ್ಲದೆ ತಿಳಿಯದು ಜ್ಞಾನಿಗಳಾದ ಗೊತ್ತಾಗ್ತದೆ ಪರಮಾತ್ಮನಲ್ಲಿ ನಮಗೆ ನಿಮಗೆ ನಿಜ ಅನ್ನಿಸ್ತದೆ ಭೀಶ್ವರಂತಾರೆ ಹೇ ಕೃಷ್ಣ ನಾನು ದೇವತಾ ವಿರ ಸೇರಿದ್ ಮಾಸು ಲೋಕ ನಿನ್ನ ನಟರ ನಂಗೆ ಗೊತ್ತಿಲ್ವೇ ಹೊಡೀರಿನ ಚಕ್ರ ಅಂತ ಮುಂದಕ್ಕೆ ಬರ್ತಾನೆ ಇದು ತಾಯಿ ಮತ್ತು ಮಗುವಿನ ಸಂಬಂಧ ಇದ್ದಾಗ ನೋಡ್ರಿ ಚಿಕ್ಕ ಮಗು ಊಟ ಮಾಡಲಿಕ್ಕೆ ಕೇಳದೆ ತಾಯಿ ಏನ್ ಮಾಡ್ತಾಳೆ ತಾನು ಮುಷ್ಕು ಹಾಕೊಂಡು ನೋಡು ನಾನು ಗುಮ್ಮ ಬಂದಿದ್ದೇನೆ ಊಟ ಮಾಡು ಅಂತ ಮಗು ನೋಡುತ್ತದೆ ಮುಸುಕು ನೋಡಿದ್ರೆ ಗುಮ್ಮ ಸ್ವರ ಕೇಳಿದ್ರೆ ಅಮ್ಮ ಈಗ ಒಳಗಿನ ಅಮ್ಮ ಅಂತ ಗೊತ್ತ ಅಂದ್ರೆ ಹೆದರುತ್ತದೋ ನಗು ಗುಮ್ಮರಿಗೆ ಓಡಿ ಬಂದು ಆ ಮುಸುಕು ಎಳೆದು ಹೇ ಪರಬ್ರಹ್ಮ ಕೃಷ್ಣ ಗುಮ್ಮರ ಹಾಗೆ ನೀನು ಯಾರು ನಂಗೆ ಗೊತ್ತಿಲ್ವೇ ನೀನು ಚಕ್ರ ನೋಡೋಣ ನಿನೆ ಬಲ್ನೋ ನಿಂದಯ ದಾಸ ಬಲ್ೀ ಪ್ರಕಾರ ನೀನೆ ನಿನೋ ನಿಂದಯ ದಾಸ ಬಲ್ ನದಿ ನಿಧನ ನಾನಾ ತೆ ನದಿ ಕೂದಲು ಕತ್ತರಿಸಿತಾದರೆ ನಾರಿನ ಭಕ್ತನೇ ಅಲ್ಲ ಹೊಡಿ ಹೊಡಿ ಅಂತ ಕತ್ತನ್ನು ಮುಂದೆ ಮಾಡಿಕೊಂಡು ಹೋಗ್ತಾರೆ ಯಾಕಂದ್ರೆ ಭೀಷ್ಮ ಗೊತ್ತಿದೆ ನೀವು ಹೊಡೆಯಲಾರ ಅಂತ ಇಲ್ಲಿ ದೇವಭಕ್ತರ ಜಗಳ ಅಂದ್ರೆ ಗಂಡ ಹೆಂಡರು ಜಗಳ ಇದ್ದ ಹಾಗೆ ಗಂಡರಿಗೇನೋ ಸಿಟ್ಟು ಬಂದು ನಿನ್ನನ್ನು ಬಡದು ಕೊನೆ ಅಂತ ಒಳಗೆ ಹೋಗಿ ಒನಿಕೆ ತಗೊಂಡು ಬಂದ ಇದ್ದ ಗದ್ದೆ ಗದ್ದೆ ಹೋಗಿತ್ತು ಕೆಲವು ಒನಕೆ ಉಳಿದಿತ್ತು ಮನೆಯಲ್ಲಿ ಅಷ್ಟೇ ಅದನ್ನ ಎತ್ಕೊಂಡು ಬಂದ ನಿನ್ನನ್ನು ಬಡಿದು ಸಾಯಿಸ್ತೇನೆ ಇವಳಿಗೆ ಗೊತ್ತಿದೆ ಯಜಮಾನ್ರಿ ಸಿಟ್ಟು ಬಂದ್ರೆ ಹಿಂದೆ ಅಂತ ಗೊತ್ತಿದೆ ಇವಳಿಗೆ ಹೊಡೆಯ್ರಿ ನನಗೆ ಕೊಂದುಬಿಡಿ ನನ್ನ ಬದುಕಬೇಕು ಅಂತ ಆಸೆ ಇಲ್ಲ ನನಗೆ ಬಂದೆ ಅಂತ ಒಳಗೆ ಹೋಗಿ ಒಂದ್ ಎರಡು ಮೂರು ವರ್ಷದ ಗಂಡು ಮಗು ಇತ್ತವರಿಗೆ ಆ ಮಗುವನ್ನು ಕೈಯಲ್ಲಿ ಎತ್ಕೊಂಡು ಗಂಡರು ಮುಂದೆ ಬರ್ತಾರೆ ತಗೀರಿ ನನ್ನ ಪ್ರಾಣ ಹೊಂದ್ಬಿಡಿ ನಾನು ಬದುಕಬೇಕು ಅಂತ ಆಸೆ ಇಲ್ಲ ಆ ಮಗುವನ್ನು ಮುಂದೆ ಮಾಡೋದು ಪ್ರಕಾರ ಆ ಮಗು ನಗತಾ ಇದೆ ಆ ಬುದ್ಧಿ ನೋಡಿ ನೀವು ಆಲೋಚನೆ ಮಾಡಿದ ಒನಕೆ ಗಿಣಕೆ ಬೀಸಿದ್ರೆ ಅದು ತಲೆಗೆ ತೆಗೆದು ಏನು ಮಾಡಲಿ ಅಂತ ಒನಕೆ ತೆಗೆದು ಬಿಸಾಡಿ ಇಲ್ಕೊಡು ಮಗುವಿನ ಎತ್ಕೊಂಡು ಹೋದ ರಾಜಿ ಒಂದು ಗಳಿಗೆ ಒಳಗೆ ಯಾತರಿಂದ ಮಗುವಿನಿಂದ ಭೀಶ್ವರು ಹೇಳ್ತಾರೆ ಕೃಷ್ಣ ನಿನ್ನಿಂದಾಗಿ ನನ್ನಲ್ಲಿ ನಿನ್ನ ಭಕ್ತಿ ಎಂಬ ಮಗು ಹುಟ್ಟಿದೆ ನಿನ್ನ ಭಕ್ತರಲ್ಲವೇ ನಾನು ಈ ಭಕ್ತಿಯನ್ನು ನಿನ್ನ ಮುಂದೆ ಪಣವಾಗಿ ಹೊಡುತ್ತೆ ಭಕ್ತರನ್ನ ಕಾಪಾಡುತ್ತೇನೆಂಬ ಹೊಣೆ ಹೋಗ್ತವು ನೀನು ಹೇಗೆ ಹೊಡೆಯುತ್ತೆ ನನಗೆ ತನ್ನನ್ನು ಕೊಲ್ಲೆಂಬುದಾಗಿ ಮುಂದಕ್ಕೆ ಬರುವ ಭೀಷ್ಮರು ಇಚ್ಛಾಮರಣಿಗಳು ಬಯಸಿದಾಗ ಅವರಿಗೆ ಸಾವು ಬರತಕ್ಕಂಥದ್ದು ಭೀಷ್ಮರು ಇಚ್ಛಾಮರಣಿಗಳು ನಾವು ಇಚ್ಛಾಮರಣಿ ಯಾಕೆ ಮರಣದ ಇಚ್ಛೆ ಇಲ್ಲ ನಮಗೆ ಆದ್ರಿಂದ नानु बयस नोद साध्यव चक्रे एवर मुद्क नि भगवता तु सोथवर हिंदुत आग भीष्वर कट कड़ोपाध कण्णी कपोल चुना वृक्ष तो कृष्ण धन कड़ी कंडु परमात्मा नीन सोत हिंदी सोत गेद नानु सोत ನನಗೋಸ್ಕರ ಸೋಲ್ ಡಾಪ್ಕೊಂಡಿ ಅಲ್ಲ ನೀ ಹೊರತು ಕೊರೆವರ ಅರಿಯ ನೀ ಹೊರತು ಕೊರೆವರ ಅರಿಯೇ ಆದಿ ಮೊದಲು ನಿನ್ನ ಪಾದವ ನಂಬಿದೆ ಆದಿ ನಿನ್ನ गवनमबिदे आदर बिन्दली कायो सोदर मवन वही आदर बिन्दली कायो सोदर मवन वही होतु परेवर ना करी ए नी होत ಕ್ಷ ಮುಕುಂದ ಮಾಧವ ಪಂಕಜಾಕ್ಷ ಮುಕುಂದ ಮಾಧವರನು ಪರನು ಸಂಕಟ ಗಣ್ಯೋ ಹರಿ ಭರತು ಹೊರವರ ಹರಿ ಹರಿ ಗೋಪಾಲ ಕೃಷ್ಣ ಭಗವ ಪರಮಾತ್ಮ ತಾನು ಸೋಲನ್ನೊಪ್ಪಿ ಹಿಂದಕ್ಕೆ ಹೋಗ್ತಾನೆ ಆಗ ಕೃಷ್ಣನ ಅನುಜ್ಞೆಯಂತೆ ಅರ್ಜುನನು ಮಹೋಗ್ರವಾದ ಬಾಣಗಳಿದ್ದ ಭೀಷ್ವರ ರೋಮ ರೋಮಪ್ಪೊಂದೊಂದು ಬಾಣ ತಗಲುತ್ತದೆ ಅಯ್ಯೋ ಅಂದಿಲ್ಲ ಹಾಯಂದಿಲ್ಲ ವಿಶುವಂ ವಿಷ್ಣುವ ಶಕ್ತೂತ್ಯ ಭವತ್ ಭೂತಕರ ಭೂತ ಭೂತಾತ್ಮ ಭೂತ ವಿಷ್ಣು ಸಹಸ್ರ ನಾಮವನ್ನು ಪಠಿಸುತ್ತಾರೆ ಬಾಣ ಕೊನೆಯ ಬಾಣ ಸರ್ವ ಪ್ರಹರಣುಧ ವಕ್ಷಸ್ಥಲಕ್ಕೆ ಬಂದು ಬಾಣ ತಗುಲಿದಾಗ ನಾರಾಯಣ ಪರಮ ಮಂಗಲ ರೂಪವನ್ನು ಸ್ಮರಿಸುತ್ತ ಆ ಬಾಣ ಪಂಜರದಲ್ಲಿ ಬಿಜ್ಬಿಟ್ಟಿದ್ದಾರೆ ಉಭಯ ಪಕ್ಷಗಳು ಬಂದು ನೋಡಿದ್ದಾರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಬಳಿಗೆ ಬಂದು ಭೀಷ್ಮರನ್ನ ಸ್ಪರ್ಶಿಸಿದಾಗಲೇ ಕೋಟಿ ಕೋಟಿ ಬಾಣಗಳು ರೋಮ ರೋಮಕ್ಕೆ ತಗಲಿ ಅಸಾಧ್ಯವಾದ ವೇದನೆ ಉಂಟಾದಾಗ ಭಗವಂತ ಬಂದು ಸ್ಪರ್ಶಿಸಿದನು ಆ ಎಲ್ಲ ವೇದನೆ ಮಾಯವಾಗಿ ತಣ್ಣಗರಿಸಂತೆ ಮಹಾ ಹೃದಯೋ ಮಹಾಗರ್ತೋ ಅಂದಿದ್ದಾರೆ ವಿಷ್ಣು ಸಹಸ್ರ ನಾಮದಲ್ಲಿ ಪರಮಾತ್ಮನು ಹೃದಯ ಅಂದ್ರೆ ದೊಡ್ಡ ಯಾವ ಸರೋವರ ಕಾಲದಲ್ಲಿ ಮೈ ಆ ತಣ್ಣಗಿನ ಕೆರೆಯಲ್ಲಿ ಮುಳುಗಿ ಕುಳಿತದೆ ಎಷ್ಟೊಂದು ಆನಂದವಾಗಬಹುದೋ ಭೀಷ್ಮಂತಾರೆ ಪ್ರಭು ಈ ಸಂಸಾರದ ಬೇಗ ಇಲ್ಲಿ ನಿನ್ನ ಕರುಣೆ ಅನ್ನು ತಕ್ಕಂಥ ಹೃದಯದಲ್ಲಿ ಸೇರಿ ತಣ್ಣಗಾಗಿದ್ದೆ ಯಾವತ್ತು ನೋವುಗಳು ಮರೆತು ಹೋಗಿವೆ ಭಗವಂತರ ಲಕ್ಷ್ಯ ನಟ್ಟಿದೆ ಧ್ಯಾನಸ್ಥರಾದ ದೇಹ ಪ್ರಜ್ಞೆಯಿಲ್ಲ ಅತಿ ಪವಿತ್ರವಾದ ಗಂಗೆಯನ್ನು ಸ್ಮರಿಸುತ್ತಾರೆ ಬಾಣವನ್ನು ಪೃಥ್ವಿಗೆ ಹೊಡೆದು ವರುಣಾಸ್ತ್ರವನ್ನು ಪೂಡಿ ಹರಿಯ ಆಜ್ಞೆಯಂತೆ ಸಾಕ್ಷಾತ್ ಗಂಗೆ भीष्वन बदकता गंगे भवपाप भे कलिमलापहारणि विष्णु पादोद्भव शिवजाजूट विगल पापचालिका जघिलुबालिका स्तोत्रा आ गंगा जनकिंत भीष्म सर मंचद ध्यानस्थर बन पूर्व ने हे कृष्ण वसुरूपक मूल लोक होता भाग्य करुण प्रार्थना आम्मे द्रोण कर्णादि दुर्योधन सहितर नाशवा धर्मराज पठाभिषेक भीष्मयचिंतने आनंद त्याग इच्छाभरण चिंतन उत्तराण निता भाग अस्ुमात्र अव देह बिड़ली या चिंत धर्मको पटवायत धर्मराज पटवायत अधर्मर्मी तलिस दुर्योधन इतना धर्म साम्राज्य निर्माण धर्मक पट्टु सतोषु इन नानिद इलाद्वि संयम मनोहति नि भगवद्गी एंटे अध्याय योगी देह त्याग क्रम ಆಧಾರ ಮೊದಲಾದ ಆರು ಚಕ್ರಂಗಳ ಶೋಧಿಸಿ ಸುಷುಮ್ನವನೇರಿ ಎಬೆ ಇಕ್ಕದೆ ಮೇಲೆ ನೋಡಿ ಕವಿದುನಾದವಾನ ಮಾಡಿ ನವವಿಧ ಭಕ್ತಿಯಲ್ಲಿ ನಲಿದಲಿದಾಡಿ ಅಂಡದೊಳಗೆ ಆಡುತ್ತಾರೆ ಪಾಂಡುರಂಗ ಪೂರಂಗರ ಬಿಟ್ಟು ಹಲಗೋತಾರೆ ಕಣ್ಣಿನೊಳಗೆ ನರಿಯ कोल कणी नोड़ जग धोरिया कण्णी नो बरिया कण्ण अंड दौड़े आरू मंडल स्थिती, स्थिता पुराने विठलता ಸವಿದ್ವಾನ್ ತ ಶ್ರೀಮನಾರಾಯಣನ ಚಿಂತನೆ ಮಾಡ್ತಾ ಮಾಡ್ತಾ ಯೋಗಿಗಳೇ ಬಕ್ಕುವ ತೆರ ಹಾವು ತನ್ನ ಮೈಯ ಪೊರೆಯನ್ನು ಕಳಿಸಿಕೊಳ್ಳುವಂತೆ ದೇಹತ್ಯಾಗ ಮಾಡಿ ವಸುಲೋಕ ಹೊರಡುತ್ತಾರೆ ಒಂದು ಗೋವಿಗೆ ಮಾಡಿದ ಅಪರಾಧ ಧರ್ಮದ್ರೋಹಿಗಳಾದಂತಹ ಕೌರವಾದಿಗಳಿಗೆ ನೆರವನ್ನು ಕೊಡಲು ಹೋದಂತಹ ಭೀಷ್ಮರು ವಸಿಷ್ಠ ಶಾಪದ ದುರಂತವನ್ನು ಅನುಭವಿಸುತ್ತಾರೆ ನಾವು ಮಾಡಿದಂತಹ ಒಳಿತು ಕೆಡುಕುಗಳ ಪ್ರಾರಬ್ಧ ಪಾಪ ಕರ್ಮಗಳು ಪುಣ್ಯವಿರಲಿ ಪಾಪವಿರಲಿ ನಾವು ಎಲ್ಲಿದ್ದರೂ ಹುಡುಕಿ ಬಂದು ನಮಗ ಫಲಾಫಲ ಕೊಡುತ್ತದೆ ಅದಕ್ಕೆ ನಮಗೆ ಹಿರಿಯ ಏನ್ ದೃಷ್ಟಾಂತ ಕೊಟ್ಟಿದ್ದಾರೆಂದ್ರೆ ಆಕಳು ಮತ್ತು ಕರುವಿನ ದೃಷ್ಟ ಅಂತ ಒಂದು ಸಾವಿರ ಆಕಳು ಅದರ ಸಾವಿರ ಕರು ಅಂತ ನೀವು ಗುಂಪಾಗೋದನ್ನು ಬಿಟ್ಬಿಟ್ರೆ ಆಯಾಯ ಕರು ಆಯಾಯ ತನ್ನ ತಾಯಿ ಹಸುವಿನ ಹತ್ತಿರಕ್ಕೆ ಆಕಳ ಹತ್ರವೇ ಹೋಗ್ಬೋದು ಇನ್ನೊಂದು ಹತ್ತು ಹೋಗೋದಿಲ್ಲ ಬಣ್ಣದಲ್ಲೆಲ್ಲ ಒಂದೇ ತರ ಕಾಣಿಸಬಹುದು ಎಲ್ಲಾ ದನಗಳು ಕಪ್ಪಿರಬಹುದು ಆದರೆ ಆ ಕರುವಿಗೆ ಈ ಕಪ್ಪಿನಲ್ಲಿ ನಮ್ಮ ಅಮ್ಮ ಯಾರು ಅಂತದ್ ಗೊತ್ತಿಲ್ಲ ಇನ್ನೊಂದ್ ಹತ್ರ ಹೋದ್ರದು ಓದಿದ್ದ ಹಾಲೇ ಕೊಡೋದಿಲ್ಲ ಏನು ಗುರುತಿಲ್ಲ ಏನು ನಂಬ್ರಗಳು ಹಾಕಲಿಲ್ಲ ಆಯಾಯಕರು ಆಯಾಯ ತಾಯಿ ಹತ್ರನೇ ಹೋಗ ಮನುಷ್ಯನಿಗೆ ಆ ಬುದ್ಧಿ ಇಲ್ಲ ನೋಡಿ ನರ್ಸಿಂಗ್ ಹೋಮ್ರಲ್ಲಿ ಮಕ್ಕಳು ಹುಟ್ಟಿದ ಕ್ಷಣ ಹಗ್ಗ ಹಾಕಿ ಬಿಡ್ತಾರೆ ನಂಬ್ರ ಒಬ್ರಿಗೊಬ್ಬರಿಗೆ ಎತ್ಕೊಂಡೋದೇನು ಮಾಡೋದು ಯಾಕೆ ಗೊತ್ತಾಗ್ತದೆ ಪ್ರಾಣಿಗಳಿಗೆ ಗೊತ್ತು ನನ್ನ ತಾಯಿ ಯಾರು ತಂದು ಬಂದು ಯಾರು ಸೃಷ್ಟಿಯಲ್ಲ ನಿಯಮ ಇಟ್ಟಿದ್ದಾರೆ ಆದ್ದರಿಂದಾಗಿ ನೀ ಮಾಡಿದ ಕರ್ಮ ನೀ ಎಲ್ಲೇ ಇರು ತತ್ರ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಹಿಂದಿನ ದೇಹದಲ್ಲಿದ್ದು ನೀನು ಏನು ಮಾಡ್ತೀಯೋ ಒಳಿತು ಕಂಡು ನೀನು ಹುಡುಕ್ಕೊಂಡು ಬರುತ್ತ ಸಂತ ತುಕಾರಾಮ್ರು ಹೇಳ್ತಾ ಇದ್ದಾರೆ ಜೇ ಜೇ ಲಿಹಿಲೆ ಸಂಚಿತಿ ತೇ ತೇ ನಚುಕೆ ಕಲ್ಪಾಂತಿ ಓಣಾರತೆ ಹೋತ ಆಹೆ ವ್ಯರ್ಥ ಚಿಂತಾ ಕರು ನಿ लाभ अथवा हानी ये घर से तुका भे स्वस्थ मने करा देवाचे चिंतन विठल विठल पांडुरंग पंडरीनाथा पांडुरंगा अनाथनाथा पांडुरंगा भक्त वक्सला पांडुरंग ಭಗವ ಭೀಷ್ಮರಂತಹ ಪುಣ್ಯ ಪುರುಷರಿಗೂ ಪ್ರಾರಬ್ಧ ಕರ್ಮ ಬಿಡದೆ ಆ ಶಾಪದಂತೆ ನಾನಾ ದುಃಖ ಅನುಭವ ಮಾಡಿದ್ರು ಅಷ್ಟು ಕಷ್ಟದ ಮಧ್ಯದಲ್ಲೂ ಅಷ್ಟು ದುಃಖದಲ್ಲೂ ಭೀಷ್ಮರು ಪರಮಾತ್ಮನ ಮರೆಯದೆ ಅವನಡಿಗಡೆಗೆ ಶರಣು ಹೋಗಿ ಜನನ ಮರಣ ಸಂಚಿತ ಆಗಾಮಿಗಳನ್ನು ಕಳಕೊಳ್ತಾರೆ ಮಿತ್ಯ ವರದ ಗೋಪಾಲ ಮಂಗಳ ನಿತ್ಯಮ ಕಾಯಚಾ ಮನು ಸಿ ಬುಧ್ಯಾತ್ಮನಾ